ತಾರ ಶಕ್ತೇ ಪೌತ್ರಮಕಲ್ಮಷ ಪರಾಶರಾತ್ಮಜೆ ಶುಕತಾಕೋ ಪಾಥ ಪ್ರತಿಪೋದಿ ಭಗವತ ನಾರಾಯಣಿನಯಂ ವ್ಯಾಸನ ಗ್ರಿಂತ ಮಧ್ಯೆ ಮಹಾ ಅದ್ವರ್ಷಿಣೀಗವಧ್ಯಾ ಅಂಬ ಭಗವದ್ಗೀತೆ ಈಗ ನೇನು ಯುದ್ಧ ಶುರು ಶುರುವಾಗುವುದರೊಳಗೆ ಇದೆ ನಮ್ಮ ಕಳೆದ ಉಪನ್ಯಾಸದಲ್ಲಿ इतने श्लोकवन नोड़ता अथ अंदर नथ व्यवस्थिता दृष्टि धार्तराष्ट्रा कपिध्वज प्रवृत्ते शस्त्रसंपाते धनु उद्यम्य पांडव ऋषिकेशम तदावाक्यमीपते नोड़ी इन ಸಣ್ಣ ಪುಟ್ಟದಾಗಿ ಯುದ್ಧ ಶುರುವಾಗ್ತಾ ಇದೆ ಅವರ ಮೇಲೆ ಇವರು ಶಸ್ತ್ರ ಪ್ರಹಾರ ಮಾಡ್ತಾ ಇದ್ದರೆ ಇವರ ಮೇಲೆ ಅವರು ಬಾಣ ಪ್ರಯೋಗವನ್ನು ಸಣ್ಣ ಸಣ್ಣದಾಗಿ ಶುರುವಾಗಿದೆ ಅಂತಹ ಸಂದರ್ಭದಲ್ಲಿ ಶಸ್ತ್ರ ಸಂಪಾದೆ ಇನ್ನೇನು ಶಸ್ತ್ರವನ್ನು ತೆಗೆದುಕೊಂಡು ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಧನು ಉದ್ಯಮ್ಯ ಪಾಂಡವ ಅರ್ಜುನನು ತನ್ನ ಧನಸ್ಸನ್ನು ಎತ್ಕೊಂಡು ಕಪಿಧ್ವಜ ಅರ್ಜುನನಿಗೆ ಇನ್ನೊಂದು ಹೆಸರು ಕಪಿಧ್ವಜ ಯಾರ ರಥದ ಧ್ವಜದಲ್ಲಿ ಹನುಮಂತನ ಚಿತ್ರವಿದೆಯೋ ಹನುಮಂತನ ಚಿತ್ರ ಅನ್ನೋದಕ್ಕಿಂತ ಹನುಮಂತನೇ ಇದ್ದಾನೆಯೋ ಅಲ್ಲಿ ಅದು ಕೂಡ ನಾನು ಹೇಳಿದೆ ಕಳೆದ ಉಪನ್ಯಾಸದಲ್ಲಿ ಹೇಗೆ ಈ ಕಪಿಧ್ವಜತ್ವ ಅರ್ಜುನನಿಗೆ ಸಿಕ್ತು ಭೀಮನಿಗೆ ಯಾವ ವರ ಪ್ರಾಪ್ತಿಯಾಯಿತು ಆ ಸೌಗಂಧಿಕ ಪುಷ್ಪ ಆಹರಣದ ಸಂದರ್ಭದಲ್ಲಿ ಅಂತ ಹಾಗೆ ಇಲ್ಲಿ ಕಪಿಧ್ವಜನಾದಂತಹ ಅರ್ಜುನನ್ನು ಏನು ಮಾಡಿದ ಧಾರತರಾಷ್ಟ್ರ ಧೃತರಾಷ್ಟ್ರದ ಮಕ್ಕಳು ಯುದ್ಧಕ್ಕೆ ತಯಾರಾಗಿ ಶಸ್ತ್ರ ಪ್ರಯೋಗ ಮಾಡ್ತಿದ್ದನ್ನು ಕಂಡು ಇದಂ ಆಹಾ ಈ ವಾಕ್ಯವನ್ನು ಹೇಳಿದ ಯಾರಿಗೆ ಅಂದರೆ ಹೃಷಿಕೇಶಂ ಕೃಷಿಕ ಅಂದರೆ ಹೇಳಿದೆ ಇಂದ್ರಿಯಗಳ ಸಮೂಹಕ್ಕೆ ಹೃಷಿಕ ಅಂತ ಹೇಳ್ತಾರೆ ಆರು ಇಂದ್ರಿಯಗಳ ಸಮೂಹಕ್ಕೆ ಯಾವುದದು ಆರು ಇಂದ್ರಿಯಗಳು ಅಂದರೆ ಐದು ಜ್ಞಾನೇಂದ್ರಿಯಗಳು ಒಂದು ಮನಸ್ಸನ್ನು ಸೇರಿಸ ಮನಸ್ಸನ್ನು ಕೂಡ ಇಂದ್ರಿಯ ಎಂದು ಪರಿಗಣಿಸಿದರೆ ಮನಸ್ಸಂತಕ್ಕಂಥದ್ದು ಅಂತರೇಂದ್ರಿಯ ಹಾಗೆಯೇ ಇನ್ನು ಉಳಿದಂತಹ ಐದು ಜ್ಞಾನೇಂದ್ರಿಯಗಳು ಮನಸ್ಸಿಗೆ ಹೋಲಿಸಿದರೆ ಬಹಿರೇಂದ್ರಿಯಗಳು ಹೊರಗಿನ ಇಂದ್ರಿಯಗಳು ಈ ಹೊರಗಿನ ಇಂದ್ರಿಯಗಳು ಯಾವ ವಿಷಯ ವಸ್ತುಗಳನ್ನು ತರ್ತದೆಯೋ ಅದಕ್ಕೆ ಮನಸ್ಸಿನ ಸಂಬಂಧವಿದ್ದರೆ ಮಾತ್ರ ಆತ್ಮನು ಈ ವಿಷಯ ಸುಖಗಳನ್ನು ಅನುಭವಿಸಬಲ್ಲ ಜೀವಾತ್ಮನು ಈ ವಿಷಯ ಸುಖಗಳನ್ನು ಅನುಭವಿಸ್ತಾನೆ ಆದ್ದರಿಂದ ಈ ಮನಸ್ಸು ಅಂತಕ್ಕಂಥದ್ದು ಕೂಡ ಆರನೆಯ ಇಂದ್ರಿಯ ಈ ಆರು ಇಂದ್ರಿಯಗಳು ಯಾರ ಹಿಡಿತದಲ್ಲಿ ಇದೆಯೋ ಅವನೇ ಹೃಷಿಕೇಶ ಇದನ್ನು ಎರಡು ರೀತಿಯಲ್ಲೂ ಬಿಡಿಸ್ಬೋದು ಹೃಷಿಕಗಳು ಈಶಾ ಯಾರಿಗೆಯೋ ಅವನು ಹೃಷಿಕೇಶ ಅಂದರೆ ನಾವೆಲ್ಲರೂ ಹೃಷಿಕೇಶರೆ ವ್ಯತ್ಯಾಸ ಏನು ಅಂದರೆ ಬಹುಬ್ರೀಹಿಯಲ್ಲಿ ವ್ಯತ್ಯಾಸ ಯಾರು ಇಂದ್ರಿಯಗಳಿಗೆ ಈಶನೋ ಅವನು ಹೃಷಿಕೇಶ ಅಂದರೆ ಪುರುಷೋತ್ತಮ ಯೋಗಿಗಳಲ್ಲಿ ಉತ್ತಮ ಭಗವಂತ ಅದನ್ನು ಇಲ್ಲಿ ಹೇಳಲಾಗಿದೆ ನಾವೆಲ್ಲರೂ ಹೃಷಿಕೇಶರೆ ನಾವು ಕೂಡ ನಮ್ಮ ನಮ್ಮ ಇಂದ್ರಿಯಗಳಿಗೆ ದಾಸರೆ ದಾಸರು ಅಂತ ಹೇಳಲಿಕ್ಕೆ ನಮ್ಮ ನಾಚೆ ಆದರೆ ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ಆಯ್ತು ಇಲ್ಲ ಇಲ್ಲ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ನಮಗೆ ಈಶ್ವರರು ಅಂದ್ರೆ ಆಯ್ತು ಎರಡೂ ಒಂದೇ ಆದರೆ ಇಲ್ಲಿ ಅರ್ಜುನ ತನ್ನ ಸಾರಥಿಯಾಗಿ ಇದ್ದಂತಹ ಆ ವಾಸುದೇವನನ್ನು ಉದ್ದೇಶಿಸಿ ಈ ಮಾತನ್ನು ಹೇಳ್ತಾನಂತೆ ತದಾ ಆಗ ಮಹೀಪತೆ ಅಂತ ಹೇಳಿದ್ರೆ ಇಲ್ಲಿ ಸಂಜೆಯ ಧೃತರಾಷ್ಟ್ರನನ್ನು ಉದ್ದೇಶಿಸಿ ಮೂಲ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಲ್ಲಿಂದಲೇ ನಮಗೆ ಶುರುವಾಯಿತು ಧೃತರಾಷ್ಟ್ರ ಹಾಗೂ ಸಂಜೆಯರ ಯಾವ ಒಂದು ಸಂವಾದವಿದೆಯೋ ಅದರೊಳಗೆ ಇಲ್ಲಿ अर्जुनू कृष्ण संवाद शुरुआत शुरु अर्जुन उवाच अर्जुन हेल्ता सेनयोर उभयोर मध्ये रथम स्थापय मेच्युत यद निरीक्षेहम योद्धु कामान वस्थितान ऐन हेदा सेनयो एरू सेने रथ स्थापय ಇಲ್ಲಿ ನಮಗೆ ಒಂದೇ ಒಂದು ಶಬ್ದದಿಂದ ಗೊತ್ತಾಗುತ್ತೆ ಇಡೀ ಭಗವದ್ಗೀತೆ ಯಾವುದನ್ನು ಹೋಗಲಾಡಿಸ್ಲಿಕ್ಕೆ ಬಂದಿದೆ ಅಂತ ಈ ಭಗವದ್ಗೀತೆ ಶುರುವಾಗಿದ್ದೇನಿಂದ ಅಂದರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಂವೇತಾ ಯೋತ್ಸವ ಮಾಮಕಾಹ ಪಾಂಡವಾಶ್ಚವ ಕಿಮಕರ್ವತ ಸಂಜೆ ಹೌದೌದು ಈಗ ಈ ಭಗವದ್ಗೀತೆಯೊಳಗೆ ಇನ್ನೊಂದು ಭಗವದ್ಗೀತೆ ಶುರುವಾಗೋದಕ್ಕಿಂತ ಮುಂಚೆ ಇನ್ನೊಂದು ದೊಡ್ಡ ಉಪೋದ್ಘಾತ ಅದಕ್ಕೆ ಬೇಕಾಗಿದೆ ಉಪೋದ್ಘಾತ ಅಂದರೆ ಇಂಟ್ರೊಡಕ್ಷನ್ ಯಾಕೆ ಅಂತ ಹೇಳಿದ್ರೆ ನಿಷ್ಪ್ರಯೋಜಕವಾದದ್ದನ್ನು ಯಾವುದನ್ನು ಭಗವಂತ ಮಾಡುವುದಿಲ್ಲ ಕೆಲಸ ಯಾವುದಾದ್ರೂ ಒಂದು ಉದ್ದೇಶವನ್ನು ಮನಸ್ಸಿಗೆ ತಂದುಕೊಂಡೇ ಅವನು ಮಾಡ್ತಕ್ಕಂಥದ್ದು ಈಗ ಭಗವದ್ಗೀತೆಯ ಉದ್ದೇಶ ಏನು ಅನ್ನೋದನ್ನ ಅವನೇ ಈ ಹದಿನೆಂಟು ಅಧ್ಯಾಯಗಳಲ್ಲಿ ಹೇಳಲಿದ್ದಾನೆ ಯಾಕೆ ಆ ರೀತಿ ಹೇಳ್ದ ಅಂತ ಹೇಳಿದ್ರೆ ಅದನ್ನು ಹೇಳಿಸ್ಕೊಂಡು ಗೊತ್ತಿಲ್ಲ ಅದು ಯಾಕೆ ಅವನು ಹೇಳ್ದ ಅಂತ ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟು ಅವನಲ್ಲಿ ನಿಗೂಢವಾಗಿತ್ತು ಒಳಗಡೆ ಸಬ್ ಕಾನ್ಷಿಯಸ್ ಅಲ್ಲಿ ಅನ್ಕಾನ್ಷಿಯಸ್ ಲೆವೆಲಲ್ಲಿ ಅದಿತ್ತು ಅದನ್ನ ಈಗ ಅವನೇ ಒದಿರ್ತಾ ಇದ್ದಾನೆ ಏನು ಹೇಳಬೇಕಾಗಿತ್ತು ಇವನು ಅಂದರೆ ಹೇ ಕೃಷ್ಣ ನಮ್ಮ ರಥವನ್ನ ಈ ಎರಡು ಸೇನೆಗಳ ಮಧ್ಯದಲ್ಲಿ ಇಡು ಇವನೇನಲ್ಲ ಎಲೋ ಕೃಷ್ಣ ನನ್ನ ರಥವನ್ನು ಮೇ ಅಂದರೆ ನನ್ನ ಅಂತ ಅರ್ಥ ಮಮ ಅಥವಾ ಮೇ ಅಂದ್ರೆ ನನ್ನ ರಥವನ್ನು ಈ ಎರಡು ಸೇನೆಗಳ ಮಧ್ಯೆ ಇಡು ಇಲ್ಲಿ ಆ ಒಂದು ವ್ಯತ್ಯಾಸ ಇದೆಯಲ್ಲ ಅತ್ಯಂತ ದೊಡ್ಡದಾದಂತಹ ವ್ಯತ್ಯಾಸ ಇದು ಅಸ್ಮಾಕ ಅಂತ ಹೇಳಿದ್ರೆ ನಮ್ಮ ಅಂತ ಅರ್ಥ ಮೇ ಅಂದ್ರೆ ನನ್ನ ಅಂತ ಅರ್ಥ ನಿಜವಾಗಿ ಹೇಳಬೇಕಾಗಿರೋದೇನು ನಮ್ಮ ರಥವನ್ನು ಕೃಷ್ಣ ನಾವಿಬ್ಬರು ಜೊತೆಗೂಡಿ ಈಗ ಶತ್ರುವನ್ನು ಸಂಹಾರ ಮಾಡಬೇಕಾಗಿದೆ ಎದುರಿಸಬೇಕಾಗಿದೆ ನಿನ್ನ ಸಹಾಯವಿಲ್ಲದೆ ಯಾಕೆ ಅಂತ ಹೇಳಿದ್ರೆ ಇದೇ ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಸ್ವಲ್ಪ ಮುಂಚೆ ಧೃತರಾಷ್ಟ್ರ ಅಲ್ಲ ಯುಧಿಷ್ಠಿರ ಇದೇ ರೀತಿಯಲ್ಲಿ ಅವನಿಗೂ ಕೂಡ ಶೋಕಾವಿಷ್ಟನಾಗಿ ಅವನು ಅಳ್ಳಿಕ್ಕೆ ಶುರು ಮಾಡ್ತಾನೆ ಯುಧಿಷ್ಠಿರ ಇದ ಅಳುವುದು ಈ ಮಹಾಭಾರತದಲ್ಲಿ ಪಾಂಡವರಿಗೇನು ಹೊಸ್ದೇನಲ್ಲ ಅವರ ವನವಾಸದಿಂದ ಎಲ್ಲರೂ ಅಳ್ತಾ ಬರ್ತಾ ಇದ್ದಾರೆ ಮೊದಲು ಮೊದಲು ದ್ರೌಪದಿ ಆತ್ಮ ದ್ರೌಪದಿ ನಂತರ ನಾನೇನ್ ನಿಮ್ ಕಡಿಮೆ ಅಂತ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅಳ್ತಾ ಇದ್ದಾರೆ ಇದು ನಮ್ಗೆ ಗೊತ್ತಾಗುತ್ತೆ ಒಂದಾನೊಂದು ಸಂದರ್ಭದಲ್ಲಿ ಇನ್ನೇನು ಯುದ್ಧ ಅವನು ಕೂಡ ಹೇಳಿದ್ದಾನೆ ಯುದಿಷ್ಠರ ಅವನು ಧರ್ಮಪುತ್ರನಾದ್ರಿಂದ ಅತ್ಯಂತ ಧರ್ಮಯುಕ್ತವಾಗಿ ಮಾತನಾಡಿ ಧೃತರಾಷ್ಟ್ರನಿಗೆ ಈ ಮೆಸೇಜನ್ನು ಕಳಿಸಿದ್ದಾನೆ ಸಂದೇಶ ಆಯಿತು ನೀವು ರಾಜ್ಯವನ್ನು ಕೊಡುವುದಿಲ್ಲವಾದರೆ ಸಂಜೆಯನ್ನು ಬಳಿ ಹೇಳಿ ಕಳಿಸಿದ್ದಾನೆ ನಾವು ಯುದ್ಧಕ್ಕೂ ಸಿದ್ಧ ಅಂತ ಅವನ ಬಾಯಿಂದ ಬಂದಿದೆ ಯುದಿಷ್ಠಿರ್ನ ಬಾಯಿ ಆದರೆ ಇನ್ನೇನು ಯುದ್ಧ ಶುರುವಾಗುತ್ತಾ ಇರಬೇಕಾದ್ರೆ ಸ್ವಲ್ಪ ಮುಂಚೆ ಅವನು ರಾಗ ಶುರು ಹೇಳ್ದ ರಾಗ ಅವನು ಅತ್ಯಂತ ದುಃಖದಿಂದ ಹೇಳ್ತಾನು ನಾವು ಹೇಗಾದ್ರೂ ಮಾಡಿ ಯುದ್ಧದಲ್ಲಿ ನಮ್ಮ ಗುರುಗಳನ್ನ ಇದೇ ಮಾತು ನಮ್ಮ ಗುರುಗಳನ್ನ ಭೀಷ್ಮ ಪಿತಾಮಹರನ್ನ ನಮ್ಮ ಅಜ್ಜಂದ್ರನ್ನ ಹೇಗೆ ಈ ಯುದ್ಧದಲ್ಲಿ ಕೊಲ್ಲಬಹುದು ಹೇಗಾದ್ರೂ ನಾವು ಎದುರಿಸಲಿ ಅವರನ್ನ ಅಂತ ನನಗೆ ದುಃಖವಾಗ್ತಾ ಇದೆ ಅಂತ ಹೇಳಬೇಕಾದ್ರೆ ಇದೇ ಅರ್ಜುನ ಆಗ ಪಂಡಿತ ಅವನಿಗೆ ಉಪದೇಶವನ್ನು ಕೊಟ್ಟ ಮಿನಿ ಭಗವದ್ಗೀತೆ ಆ ಒಂದು ಉಪದೇಶದಲ್ಲಿ ಅವನು ಹೇಳ್ತಾನೆ ನೋಡು ಕೃಷ್ಣನ ಕೃಪೆ ನಮ್ಮ ಮೇಲೆ ಇದೆ ಆ ಕೃಷ್ಣನ ಕೃಪೆಯಿಂದ ನಾವು ಈ ಯುದ್ಧ ಅಂತಕ್ಕಂತಹ ಒಂದು ದೊಡ್ಡ ಅವಘಡವನ್ನು ದಾಟ್ತೇವೆ ಅತ್ಯಂತ ಸುಲಭವಾಗಿ ದಾಟ್ತೇವೆ ಅಂತ ಅವನು ಬುದ್ಧಿವಾಲ ಹೇಳಿದ ಯುದ್ಧ ಶುರುವಾಗ ಮುಂಚೆ ಈಗ ಅವನಿಗೆ ಆಗ ಮನಸ್ಸಿನಲ್ಲಿತ್ತು ಭಗವಂತನ ಕೃಪೆ ಮುಖ್ಯ ಈ ಯುದ್ಧವನ್ನು ದಾಟ್ಲಿಕ್ಕೆ ಅಂತ ಈಗ ಅವನಲ್ಲಿರ್ತಕ್ಕಂತಹ ಯಾವ ಒಂದು ದೊಡ್ಡದಾದಂತಹ ರೋಗ ಇದೆಯೋ ಆ ರೋಗ ನಿಜವಾಗಿ ಆ ಹುಣ್ಣಿನ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ ಶ್ರೀಕೃಷ್ಣ ಪರಮಾತ್ಮ ಅವನು ಅತ್ಯುತ್ತಮನಾದಂತಹ ವೈದ್ಯ ಈ ವೈದ್ಯರು ಅತ್ಯುತ್ತಮ ವೈದ್ಯರು ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಆ ರೋಗಕ್ಕೆ ಶಮನವನ್ನ ಅಥವಾ ಪ್ರತೀಕಾರವನ್ನ ತಕ್ಷಣ ಕೊಡುವುದಿಲ್ಲ ತಕ್ಷಣ ಮಾಡುವುದಿಲ್ಲ ಯಾಕೆ ಅಂದರೆ ಈ ರೋಗ ಅಂತಕ್ಕಂಥದ್ದು ಅತ್ಯಂತ ಪ್ರಬಲವಾದಂತಹ ರೋಗ ದೀರ್ಘಕಾಲಿಕವಾದಂತಹ ರೋಗ ಆಗಿದ್ರೆ ಕ್ರಾನಿಕಲ್ ಡಿಸೀಸ್ ಆಗಿದ್ರೆ ಪ್ರಶಮನ ಮಾಡಿ ಯಾವ ಉಪಯೋಗವೂ ಇಲ್ಲ ನೀವು ಎಷ್ಟೇ ಪ್ರಶಮನಕಾರಿಯಾದಂತಹ ಗುಳಿಗೆಗಳನ್ನ ದೇಹದೊಳಗೆ ತುರುಕಿದ್ರೂ ಕೂಡ ಕ್ಷಣಕ್ಕೋ ಒಂದು ದಿವಸಕ್ಕೋ ಅದು ಸಬ್ಡಿಯೂ ಆದಂತೆ ಕಂಡ್ರೂ ಕೂಡ ಒಳಗಡೆ ಕೂತ್ಕೊಂಡಂತೆ ಕಂಡ್ರೂ ಕೂಡ ಅದು ಬೂದಿ ಮುಚ್ಚಿದಂತಹ ಕೆಂಡದ ರೀತಿಯಲ್ಲಿ ಒಳಗಡೆ ಕುರಿತಾ ಇರುತ್ತೆ ಯಾವಾಗ ಸ್ವಲ್ಪ ಅದಕ್ಕೆ ಆಸ್ಪದ ಇನ್ನೊಂದು ಸಿಕ್ತೋ ಭಗ್ ಅಂತ ಅದನ್ನು ಅತ್ಯಂತ ವಿಕೃತವಾಗುತ್ತೆ ಅಂತಹ ರೋಗಗಳಲ್ಲೆಲ್ಲ ಅತ್ಯಂತ ದೊಡ್ಡದಾದಂತಹ ರೋಗ ನಮ್ಮೆಲ್ಲರಿಗೂ ಇದೆ ಆದರೆ ನಾವೆಲ್ಲರೂ ಕೂಡ ಅಷ್ಟು ಫಾರ್ಚುನೇಟ್ ಪೀಪಲ್ ಅಲ್ಲ ಕೃಷ್ಣನಂತಹ ಗುರುಗಳ ಕೈಯಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಆದರೆ ಇಲ್ಲಿ ಇವತ್ತು ಎರಡು ಸೈನ್ಯಗಳ ಮಧ್ಯದಲ್ಲಿ ಶತ್ರುಗಳ ಮಧ್ಯದಲ್ಲಿ ನೆಪವೋ ಎಂಬಂತೆ ಅರ್ಜುನ ಸಿಕ್ಕಿ ಹಾಕಿಕೊಂಡಿದ್ದಾನೆ ಆದರೆ ಅದು ಗೌಣ ಅವನ ಒಳಗೆ ಒಬ್ಬ ಮಹಾಶತ್ರು ಇದ್ದಾನಲ್ಲ ಆ ಶತ್ರುವಿನ ಹಿಡಿತದಲ್ಲಿ ಕಪಿ ಮುಷ್ಟಿಯಲ್ಲಿ ಅವನು ಮಕರ ಮುಷ್ಟಿಯಲ್ಲಿ ಮಕರದ ಹಿಡಿತದಲ್ಲಿ ಆ ಮೊಸಳೆಯ ಹಿಡಿತ ಅದರಲ್ಲೂ ಸಿಕ್ಕಾಕೊಂಡು ಬಿಟ್ಟಿದ್ದಾನೆ ಆದರೆ ಅದು ಅದಕ್ಕೆ ಗೊತ್ತೇ ಇಲ್ಲ ಅವನು ತಿಳ್ಕೊಂಡಿದ್ದಾನೆ ನಾನು ಸ್ವತಂತ್ರವಾಗಿ ಎಲ್ಲವನ್ನೂ ಮಾಡುವುದು ಅಂತಹ ಸಮರ್ಥಶಾಲಿ ಅಂತ ಆದ್ದರಿಂದ ಅವನಿಗೆ ಅಹಂಕಾರದ ರೂಪದಲ್ಲಿ ಅದು ವ್ಯಕ್ತವಾಯಿತು ಮೇ ಅಂತ ಹೇಳಿದ ನನ್ನ ರಥವನ್ನು ನನ್ನ ರಥವನ್ನು ಸ್ಥಾಪಯ ಸೇನೆಯೋಹು ಉಭಯೋಹು ಮಧ್ಯೆ ಎರಡು ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನ ನೀನು ನಿಲ್ಲಿಸುವ ಅಚ್ಚ್ಯುತ ಅಚ್ಚ್ಯುತ ಅಂದ್ರೆ ಚ್ಯುತಿ ಇಲ್ಲದ್ದು ನೋಡಿ ಇಲ್ಲಿ ಒಂಥರ ದ್ವಂದ್ವ ಅವನಿಗೆ ಆ ಒಳಗಡೆ ಇರತಕ್ಕಂತಹ ದ್ವಂದ್ವ ಗೊತ್ತಾಗುತ್ತೆ ಅವನು ಆ ಕೃಷ್ಣನಲ್ಲಿ ಅವನಿಗೆ ಯಾವ ಹೆಸರನ್ನ ಕೊಡ್ತಾ ಇದ್ದಾನೆಯೋ ಆ ಒಂದು ಹೆಸರಿನಿಂದ ಅವನು ಕರಿತಾ ಇದ್ದಾನಲ್ಲ ಅದರ ಹಿಂದೆ ಆ ಕೃಷ್ಣನ ಪರಮಾತ್ಮತ್ವ ಅದು ಅವನಿಗೆ ಗೊತ್ತಿದೆ ಕೃಷ್ಣ ಪರಮಾತ್ಮ ಅಂತಕ್ಕಂಥದ್ದು ಗೊತ್ತಿದೆ ಆದ್ರಿಂದ ಈ ಹೆಸರುಗಳನ್ನ ಕರಿತಾ ಇದ್ದಾನವನು ಎಲ್ಲವೋ ಅಚ್ಚುತ ಅಂತ ಅಚ್ಚ್ಯುತ ಅಂದ್ರೆ ಯಾರು ತನ್ನ ಸ್ವರೂಪದಿಂದ ಜಾರಿ ಜಾರಿಲ್ಲವೋ ಅವನು ಅಚ್ಚ್ಯುತ ಚ್ಯುತಿ ಯಾರಿಗೆ ಇಲ್ಲವೋ ಎಂದೆಂದಿಗೂ ಯಾರಿಗೆ ಚ್ಯುತಿಯೇ ಇಲ್ಲವೋ ಬೀಳುವಿಕೆ ಅನ್ನುವುದೇ ಇಲ್ಲವೋ ಬಿದ್ದಿಲ್ಲವೋ ಅವನು ಪರಮಾತ್ಮ ಒಬ್ಬನೇ ಹಚ್ಚತ ನಾವೆಲ್ಲರೂ ಚ್ಯುತರೆ ನಾವೆಲ್ಲರೂ ಕೂಡ ಚ್ಯುತರೆ ಎಲ್ಲರೂ ಕೂಡ ಬಿದ್ದವರೇ ಆ ಲೋಕದಿಂದ ಬಿದ್ದವರೆ ಅಂತೂ ಕೊನೆ ಪಕ್ಷ ಆ ಲೋಕದಿಂದಲೇ ಬಿದ್ದವರಲ್ಲ ಅಂತ ಹೆಮ್ಮೆ ಪಟ್ಕೊಳ್ಬೇಕು ನಾವು ಹಾಗೆ ಇಲ್ಲಿ ಅವನು ಗೊತ್ತಿದೆ ಒಳಗೆ ಒಳಗೆ ಇವನು ಪರಮಾತ್ಮ ಅಂತ ಆದರೂ ಕೂಡ ಅವನಲ್ಲಿರತಕ್ಕಂತಹ ರೋಗದ ಪ್ರಭಾವದಿಂದಾಗಿ ನನ್ನ ಅನ್ನುವಂತಹ ಒಂದು ಪ್ರಬಲವಾದಂತಹ ಒಂದು ಯಾವ ಸಿಂಟಮ್ ಇದೆಯೋ ಆ ಚಿಹ್ನೆ ಹೊರಗಡೆ ಕಾಣಿಸ್ತಾ ಇದೆ ಯಾವದೇತಾನ್ ನಿರೀಕ್ಷೆ ಯೋಧು ಕಾಮಾನ ವಸ್ತಾನ್ ಯಾಕೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಯಾವತ್ ಏತಾನ್ ನಿರೀಕ್ಷೆ ಅಹಂ ನ ಇನ್ನೊಂದು ಒಂದು ಮೇ ನನ್ನ ಇನ್ನೊಂದು ಅಹಂ ಅಂದ್ರೆ ನಾನು ಅಂತ ಅರ್ಥ ವಯಂ ಅಥವಾ ಆವಾಮ್ ಅಲ್ಲ ನಾವಿಬ್ಬರೂ ಅಲ್ಲ ನಾನು ಎಲ್ಲಿಯವರೆಗೆ ನಾನು ಯಾರು ಯುದ್ಧ ಮಾಡಲು ಯುದ್ಧದ ಕಾಮದ ಬಯಕೆಯಿಂದ ಇಲ್ಲಿ ನೆರೆದಿರುವರೋ ಅವರನ್ನು ಎಲ್ಲಿಯವರೆಗೆ ನಾನು ನಿರೀಕ್ಷೆ ಹಂ ಸರಿಯಾಗಿ ನೋಡುವುದಿಲ್ಲವೋ ಯಾರ್ಯಾರ ಜೊತೆಗೆ ಯುದ್ಧ ಮಾಡಬೇಕು ಯಾರ್ಯಾರು ಬಂದಿದ್ದಾರೆ ಅನ್ನೋದು ನೋಡುವುದಿಲ್ಲವೋ ಎಲ್ಲರನ್ನು ಗಮನಿಸುವುದಿಲ್ಲವೋ ಅಲ್ಲಿಯವರೆಗೆ ಈ ರಥವನ್ನು ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ನಾನು ನೋಡುತ್ತೇನೆ ಅದನ್ನು ನಾನು ನೋಡ್ತೇನೆ ಅಂತ ನಾನು ಅಂತಕ್ಕಂಥ ಕಣ್ಣಿನಿಂದ ನಾನು ನೋಡ್ತೇನೆ ಅಂತ ಇವನ ಅಭಿಮತ ನಾನು ನೋಡ್ತೇನೆ ಅಂದ್ರೆ ಸರಿ ನೀನ್ ನೋಡ್ತೀಯ ನೀನು ನಾನು ಅನ್ನುವಂತಹ ಕಣ್ಣಿನಿಂದ ನೋಡ್ತೀಯಾ ನಿನಕ್ ತೋರಿಸ್ತೇನೆ ಅಂತ ಮುಂದೆ ಹೊರವಳಿಗೆ ಮನಸ್ಸು ನಾನು ಅಂದ್ಕೊಳ್ತಾ ಕೃಷ್ಣ ಈ ವಾಕ್ಯವನ್ನು ಅವನು ಮುಂದೆ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾನೆ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮ ಉದ್ಯಮಿ ಯಾರೊಡನೆ ಮಯಾ ನನ್ನಿಂದ ಪುನಃ ಅಲ್ಲಿ ಅಹಂ ಮೇ ಮಯ ಇದಿಷ್ಟು ಕೂಡ ಅವನಲ್ಲಿ ತನಗೇ ಇರ್ತಕ್ಕಂತಹ ಆ ಒಂದು ಅಭಿಮಾನ ಯಾವುದಿದೆಯೋ ಅದು ವ್ಯಕ್ತವಾಗ್ತಾ ನಾನಿಲ್ಲದೆ ಹೋದರೆ ಈ ಯುದ್ಧದಲ್ಲಿ ನಮ್ಮ ಕಡೆಯವರಿಗೆ ಜಯ ಇಲ್ಲ ಕೃಷ್ಣ ಇರ್ತಾನೋ ಬಿಡ್ತಾನೋ ಆದರೆ ನಾನಿಲ್ಲ ಅಂತ ಹೇಳಿದ್ರೆ ಜಯ ಇಲ್ಲ ಅನ್ನುವಂಥದ್ದು ದೃಢವಾಗಿದೆ ಅದಕ್ಕೋಸ್ಕರ ನನ್ನೊಡನೆ ಯುದ್ಧ ಮಾಡಬೇಕು ಅಂತ ಹೇಳಿ ಯಾರು ರಣಸಮುದ್ಯಮೆ ಈ ರಣರಂಗದಲ್ಲಿ ಬಂದಿದ್ದಾರೆ ಎದುರು ಅವರನ್ನು ನಾನು ನೋಡ್ತೇನೆ ಅಸ್ಮಿನ್ ರಣಸಮುದ್ಯಮೇ ಯೋದ್ಧವ್ಯಂ ಯುದ್ಧ ಮಾಡಬೇಕೋ ಅವರನ್ನು ನಾನು ನೋಡ್ತೇನೆ ಯೋಚ್ಯಮಾನ ಅವೇಕ್ಷೆ ಅಹಂ ಯ ಅತ್ರ ಸಾರ್ತರಾಷ್ಟ್ರಬುಧೇ ಯುದ್ಧೇ ಪ್ರಿಯ ಚಿಕೀರ್ಷವನ ಎಲ್ಲಿ ಇನ್ನೂ ದೃಢವಾಗಿ ಬರ್ತಾ ಇದೆ ಏನೋ ಅಹಂ ನಾನ್ ನಾನು ನೋಡ್ತೇನೆ ಗಮನಿಸ್ತೇನೆ ಏನನ್ನ ಅಂತ ಹೇಳಿದ್ರೆ ಯೋತ್ಸ್ಯಮಾನ ಯಾರು ಯುದ್ಧ ಮಾಡಲು ಇಲ್ಲಿ ನೆರೆದಿರುವರೋ ಭೀಷ್ಮ ದ್ರೋಣಾದಿಗಳು ದುರ್ಯೋಧನಾದಿಗಳು ಅವನ ತಮ್ಮಂದಿರು ಜಯದ್ರತಾದಿಗಳು ಯಾರ್ಯಾರಿದ್ದಾರೆಯೋ ಅವರನ್ನು ನಾನು ನೋಡ್ತೇನೆ ಏತೆ ಅತ್ರ ಸಮಾಗತಾ ಯಾರ್ಯಾರು ಇಲ್ಲಿ ಬಂದು ನೆರೆದಿದ್ದಾರೋ ಅವರನ್ನು ನೋಡ್ತೇನೆ ಅದು ಎಂಥವರು ಅವನ ಎಂತಹ ಹೇಳ್ತಾ ಇದ್ದನ್ನು ನೋಡಿ ಧಾರತರಾಷ್ಟ್ರಸ ಪ್ರಿಯ ಚಿಕೀರ್ಷವ ದುರ್ಬುದ್ಧೇ ದುರ್ಬುದ್ಧಿ ಉಳ್ಳವರಾದಂತಹ ಧೃತರಾಷ್ಟ್ರನಿಗೆ ಸಂಬಂಧಪಟ್ಟಂತಹ ಅಂದರೆ ಧೃತರಾಷ್ಟ್ರನ ಮಕ್ಕಳಾದಂತಹ ಹಾಗೂ ಅವರಿಗೆ ಪ್ರಿಯ ಚಿಕೀರ್ಷವರ ಮನಸ್ಸನ್ನು ಸಂತೋಷಪಡಿಸಲು ಅವರ ಜೊತೆಗೆ ಯಾರು ಬಂದಿದ್ದಾರೆಯೋ ಇನ್ನು ಉಳಿದವರು ಇಡೀ ಪೃಥ್ವಿಯೇ ಈ ಯುದ್ಧದಲ್ಲಿ ನಿಂತಿದೆ ಫಸ್ಟ್ ಗ್ರೇಟೆಸ್ಟ್ ವರ್ಲ್ಡ್ ವಾರ್ ಅಂತ ಹೇಳಿದ್ರೆ ಇದೆ ಅಷ್ಟು ಜನ ಸುತ್ತೋಗಿದ್ದಾರೆ ಇಡೀ ವಿಶ್ವ ಇಬ್ಬಾಗವಾಗಿದೆ ಒಂದು ಯಾರು ಅಧರ್ಮದ ಪಕ್ಷವನ್ನೇ ಹಿಡಿದುಕೊಂಡು ದುರ್ಯೋಧನ ಅವನೇ ಸರಿ ಯಾಕೆ ಅವನು ತನ್ನ ಪಾಲಿಗೆ ಬಂದದ್ದನ್ನು ಅವನು ಕೇಳ್ತಾ ಇದ್ದಾನೆ ಅವರೆಲ್ಲ ಈಗ ಧೃತರಾಷ್ಟ್ರ ಹಾಗೂ ಅವನ ಮಕ್ಕಳಿಗೆ ಸೇ ಪಾಂಡು ಅಂತೂ ಹೋಗಿ ಸಂತೋದ ಆ ಒಂದು ಮಕ್ಕಳು ಕಾರ್ಡ್ ಬಾರಲಿ ಅವರೂ ಕೂಡ ಅಕ್ಷ ಇದರಲ್ಲಿ ಕ್ರೀಡೆಯಲ್ಲಿ ಸೂತು ಹೋಗಿದ್ದಾರೆ ಹೀಗಾಗಿ ಅವರಿಗೂ ಕೂಡ ಯಾವುದೇ ರಾಜ್ಯಭಾರವನ್ನು ಕೊಡಬಾರ್ದು ದುರ್ಯೋಧನ ಮಾಡಿದ್ದೇ ಸರಿ ಅಂತ ಹೇಳುವಂತಹ ಯಾವ ಪಕ್ಷವಿದ್ರೂ ಅವರೇ ಜಾಸ್ತಿ ಇದ್ರು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇತ್ತು ಅಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಭೀಷ್ಮ ದ್ರೋಣಾದಿಗಳು ವಿತ್ತದ ಸಂಬಂಧದಿಂದ ಅಂದರೆ ಸಂಪತ್ತಿನ ಸಂಬಂಧದಿಂದ ಅವನ ಜೊತೆಗಿದ್ರೂ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದವರೇ ಆಗಿದೆ ದುರ್ಯೋಧನಿಗೆ ಸಪೋರ್ಟ್ ಮಾಡಿಕೊಂಡೇ ಅಲ್ಲಿ ಬಂದಿತ್ತು ಹೀಗಾಗಿ ಅಲ್ಲಿ ಇಡೀ ವಿಶ್ವವೇ ಎರಡು ಇಬ್ಬಾಗವಾಗಿ ಅಧರ್ಮದ ಪಕ್ಷ ಒಂದು ಇನ್ನೊಂದು ಧರ್ಮದ ಪಕ್ಷ ಅದಾಗಿ ಎರಡು ಭಾಗವಾಗಿ ಆ ಒಂದು ಕುರುಕ್ಷೇತ್ರದಲ್ಲಿ ಆ ಧರ್ಮಕ್ಷೇತ್ರದಲ್ಲಿ ಈಗ ನಿಂತಿದೆ ಆದ್ದರಿಂದ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಆ ದುರ್ಬುದ್ಧಿ ಉಳ್ಳಂಥವರ ಯಾರು ಧೃತರಾಷ್ಟ್ರನಿಗೆ ಹಾಗೂ ಧೃತರಾಷ್ಟ್ರನ ಪುತ್ರರಿಗೆ ಒಳ್ಳೆಯದು ಮಾಡಬೇಕು ಅವರಿಗೆ ಜೈ ಅನ್ನಬೇಕು ಕೊನೆಯಲ್ಲಿ ಅವರು ಬಿಸಾಕಿದಂತಹ ಎಂಜಿಲನ್ನು ಎತ್ಕೊಂಡು ಹೋಗಬೇಕು ಅನ್ನುವಂತಹ ಯಾವ ಒಂದು ಮನೋಭಾವ ಇಟ್ಕೊಂಡು ಅವನ ಸೈನ್ಯದಲ್ಲಿ ಸೇರಿಕೊಂಡಿದ್ದಾರೋ ಅಂಥವ್ರನ್ನೆಲ್ಲ ಇವತ್ತು ನಾನು ನೋಡ್ತೇನೆ ಅನ್ನುವಂತಹ ಒಂದು ಮನೋಭಾವದಿಂದ ಅವನು ಹೇಳ್ತಾ ಇದ್ದಾನೆ ಕೃಷ್ಣನಿಗೆ ಸಂಜಯ ಉಚ ಈಗ ಸಂಜಯ ಹೇಳ್ತಾ ಇದ್ದಾನೆ ಏಕ್ತೋ ಹೃಷಿಕೇಶೋ ಗುಡಾಕೇಶ ಭಾರತ ಸೇನೆಯೋ ಉಭಯೋ ಮಧ್ಯೆ ಸ್ಥಾಪಿತ್ ರಥೋತ್ತಮ ಹೀಗೆ ಹೇಳಿದಂತಹ ಹೀಗೇನಾಯಿತು ಏಗೆ ಉ ಹೇಳಂತಹ ಕೇಶ ಇಂದ್ರಿಯಗಳ ಸ್ವಾಮಿಯಾದಂತಹ ಪರಮಾತ್ಮನಾದಂತಹ ಕೃಷ್ಣನು ಗುಡಾಕೇಶೇನ ಯಾರಿಂದ ಹೇಳಲ್ಪಟ್ಟ ಅಂತ ಹೇಳಿದ್ರೆ ಗುಡಾಕೇಶನಿಂದ ಮೊಟ್ಟ ಮೊದಲನೆಯದಾಗಿ ಇಲ್ಲಿ ಅರ್ಜುನನಿಗೆ ಒಂದು ಹೊಸ ಹೆಸರನ್ನು ಸೇರಿಸಿದ್ದಾರೆ ಸಂಜೆಯ ಸೇರಿಸಿದ್ದಾನಿದೆ ವ್ಯಾಸರು ಸಂಜೆಯನ ಮೂಲಕ ಸೇರಿಸಿದ್ದಾರೆ ಏನಿದು ಗುಡಾಕ ಅಂತ ಹೇಳಿದ್ರೆ ನಿದ್ರೆ ಯಾರು ನಿದ್ರೆಗೆ ಒಡೆಯನು ಅವನು ಗುಡಾಕ ಈಶಾ ಅಥವಾ ಗುಡಾಕೇಶ ಅಂತ ಅರ್ಥ ಇಲ್ಲಿ ತಮಾಷೆ ಏನು ಅಂತ ಹೇಳಿದ್ರೆ ಅರ್ಜುನ ಒಬ್ಬ ಎಂತಹ ಒಬ್ಬ ಯೋಧ ಅಂತ ಹೇಳಿದ್ರೆ ನಿರಂತರವಾಗಿ ಹಗಲು ಇರೂ ನಿದ್ರೆ ಆಹಾರಗಳನ್ನು ತೊರೆದು ಅವನು ಯುದ್ಧ ಮಾಡಲು ಸಾಮರ್ಥ್ಯ ಉಳ್ಳಂತಹ ಒಬ್ಬ ಮಹಾ ಮಹಾರಥಿಯು ಇದು ಒಂದು ಅರ್ಥವಾದರೆ ಯುದ್ಧವನ್ನು ಅಂದರೆ ನಿದ್ರೆಯನ್ನು ಗೆದ್ದು ಅವನು ಯುದ್ಧವನ್ನು ಮಾಡಲು ಸಮರ್ಥಶಾಲಿ ಒಂದು ಅರ್ಥವಾದರೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ ಈಗ ನಿಜವಾಗಿಯೂ ಕೂಡ ಅವನ ಗುಡಾಕೇಶ ಆಗಲಿಲ್ಲ ಯಾವ ದೃಷ್ಟಿಯಲ್ಲಿ ಅಂತ ಹೇಳಿದ್ರೆ ಗುಡಹಾಕ ಅಂದ್ರೆ ಮೋಹ ಅಂತ ಅರ್ಥ ನಿದ್ರೆಗೆ ಇನ್ನೊಂದು ಅರ್ಥ ಮೋಹ ಅಂತ ಮೋಹರಾತ್ರಿ ಅಂತ ಕರೀತಾರೆ ದುರ್ಗಾ ಸಪ್ತಶತಿಯಲ್ಲಿ ದೇವಿಯನ್ನ ಮೋಹರಾತ್ರಿ ಮಹಾರಾತ್ರಿ ಅಂತ ಕರೀತಾರೆ ಮೋಹವೇ ರಾತ್ರಿ ಆ ಮೋಹರಾತ್ರಿಯಲ್ಲಿ ಮುಳುಗಿದ್ದಾನೆ ಕಂಪ್ಲೀಟ್ ಆಗಿ ಒಳಗಡೆ ಮುಳ್ಕೊಂಡಿದ್ದಾನೆ ಅರ್ಜುನ ಅವನಿಗೆ ಗೊತ್ತಿಲ್ಲ ತಾನಲ್ಲ ಮಾಡ್ತಾ ಇರತಕ್ಕಂಥದ್ದು ಪರಮಾತ್ಮ ತನ್ನಿಂದ ಮಾಡಿಸ್ತಾ ಇರುವುದು ಅನ್ನೋದು ತಾನು ಕೇವಲ ಉಪಕರಣ ಮಾತ್ರ ಅನ್ನುವಂಥ ವಿಷಯ ಅವನಿಗೆ ಗೊತ್ತಿಲ್ಲ ಯಾಕೆ ಅಂದರೆ ಅವನು ಗುಡಾಕದೊಳಗೆ ಇದ್ದಾನೆ ಅಂತ ಗುಡಾಗ ಅಂದರೆ ಮೋಹದೊಳಗೆ ಇದ್ದಾನ ಆದರೆ ಇಲ್ಲಿ ದೂರದೃಷ್ಟಿ ವ್ಯಾಸರು ಸಂಜೆಯನಿಗೆ ದಿವ್ಯ ದೃಷ್ಟಿಯನ್ನು ಕೊಡ್ತಾ ಹೇಳ್ತಾ ಇದ್ದಾರೆ ನಿಜವಾದ ಅರ್ಥದಲ್ಲಿ ಈ ಭಗವದ್ಗೀತೆ ಮುಗಿದ ನಂತರ ಈತ ಗುಡಾಕೇಶ ಆಗ್ತಾನೆ ಅಂತ ಅರ್ಥ ಈ ಭಗವದ್ಗೀತೆ ಮುಗಿಯೋದ್ರೊಳಗೆ ಹದಿನೆಂಟನೇ ಅಧ್ಯಾಯದಲ್ಲಿ ಅವನು ಹೇಳ್ಕೊಂಡಿದ್ದಾನೆ ನಷ್ಟೋ ಮೋಹ ನನ್ನ ಮೋಹವು ನಾಶವಾಯಿತು ಅಂತ ಅವನು ಹೇಳಿಕೊಂಡ ಅಂದ್ರೆ ಅವನಿಗೆ ಮೋಹ ಇಲ್ಲದೆ ಹೋದ್ರೆ ಮೋಹ ನಾಶ ಹೇಗಾಗುತ್ತೆ ಯಾವುದಾದ್ರೂ ಒಂದು ವಸ್ತು ನಾಶವಾಯಿತು ಅಂತ ಹೇಳಬೇಕಾದ್ರೆ ಅದು ಇರಬೇಕು ಒಂದು ಆಮೇಲೆ ಅದು ನಾಶವಾಯಿತು ಅಂತ ಹೇಳ್ಬೋದು ಇಲ್ಲದೆ ಇರುವ ವಸ್ತುಗೆ ನಾಶವೂ ಇಲ್ಲ ಹುಟ್ಟೂ ಇಲ್ಲ ಹೀಗಾಗಿ ಇಲ್ಲಿ ಅರ್ಜುನಿಗೆ ತನಗೆ ಮೋಹ ಇದೆ ಅಂತಲೂ ಗೊತ್ತಿಲ್ಲ ಈ ಒಂದು ಹಂತದಲ್ಲಿ ಈ ಸ್ಟೇಜ್ನಲ್ಲಿ ಅವನು ತನಗೆ ಮೋಹದಿಂದ ತಾನು ಆವಿಷ್ಟನಾಗಿದ್ದೇನೆ ತಾನು ನಿದ್ರೆಯಲ್ಲಿದ್ದೇನೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಆದರೆ ಭಗವಂತನ ಉಪದೇಶ ಕಾಲಕ್ರಮದಲ್ಲಿ ಶ್ರವಣ ಮಾಡಿ ಅವನಲ್ಲಿರ್ತಕ್ಕಂತಹ ಆ ಭಗವಂತನ ವಾಣಿಯಿಂದ ಅವನ ಕಶ್ಮಲಗಳೆಲ್ಲ ಹೋದ ಮೇಲೆ ಯಾಕೆ ಅದು ಅಂತಿಂತ ಗುರು ಹೇಳ್ತಾ ಇಲ್ಲ ಅನನ್ಯ ಪ್ರೋಕ್ತೆ ಗತಿರ ಗತಿರ ನಾಸ್ತಿ ಅಂತ ಕಠೋಪನಿಷತ್ನಲ್ಲಿ ಗುರುವಿನ ಬಗ್ಗೆ ಹೇಳ್ತಾ ಇರೋದು ಉಪನಿಷತ್ನಲ್ಲಿ ಅನನ್ಯ ಪ್ರೋಕ್ತೆ ನ ಅನ್ಯ ಯಾರು ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತಹ ಗುರು ಶಿಷ್ಯನಿಗೆ ಉಪದೇಶ ಮಾಡಿದರೆ ಮಾತ್ರ ಅವನಿಗೆ ಆ ಒಂದು ಬ್ರಹ್ಮಬೋಧೆ ಅವನ ಹೃದಯದಲ್ಲಿ ತನ್ನ ಸ್ವರೂಪದ ಜ್ಞಾನ ಉಂಟಾಗುತ್ತೆ ಇಲ್ಲದೆ ಹೋದರೆ ಯಾರು ಎಷ್ಟು ವಿದವಾಗಿ ಎಷ್ಟು ರೀತಿಯಲ್ಲಿ ತಿಳಿಸ್ಕೊಟ್ಟರು ಕೂಡ ಅವನಿಗೆ ಇನ್ನೂ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ ಇದೇ ನಿಜವಾದ ಗುರುವಿನ ಉಪದೇಶಕ್ಕೂ ಇನ್ನಿತರರ ಸಂದೇಶಗಳಿಗೂ ಉಪದೇಶಗಳಿಗೂ ವ್ಯತ್ಯಾಸ ಅಜಗಜಾಂತರವಾದಂತಹ ವ್ಯತ್ಯಾಸ ಆದ್ದರಿಂದ ಯಾವ ಪುಸ್ತಕ ಓದಿ ಬ್ರಹ್ಮಜ್ಞಾನ ಆಗುತ್ತೆ ಅಥವಾ ಇನ್ಯಾವುದೇ ವಿಧದಿಂದ ಬ್ರಹ್ಮಜ್ಞಾನ ಆಗುತ್ತೆ ಅನ್ನೋದು ಸುಳ್ಳೇ ಯಾಕೆ ಅಂದರೆ ಯಾರು ಸ್ವತಃ ತನ್ನ ಜೀವನದಲ್ಲಿ ಬ್ರಹ್ಮನಿಷ್ಠನಾಗಿದ್ದಾನಿವು ಬ್ರಹ್ಮನಿಷ್ಠನಾಗಿದ್ದುಕೊಂಡು ಆಸಕ್ತನಾಗಿ ಎಲ್ಲ ಲೋಕದ ಕರ್ಮಗಳನ್ನು ಮಾಡುತ್ತಿದ್ದರೂ ಕೂಡ ಅದಕ್ಕೆ ಅಂಟಿಕೊಳ್ಳದಂತೆ ತನ್ನ ಜೀವನವನ್ನು ನಿರ್ವಹ ಮಾಡ್ತಾ ಇದ್ದಾನೆಯೋ ಅಂತಹ ಗುರುವು ಅಂತಹ ಗುರು ಉತ್ತಮನಾದಂಥ ಅತ್ಯುತ್ತಮನಾದಂತಹ ಗುರು ಈ ಒಂದು ಶಿಷ್ಯನಿಗೆ ಯಾರು ತಯಾರಾಗಿದ್ದಾನೆಯೋ ಆ ಶಿಷ್ಯನಿಗೆ ಉಪದೇಶ ಮಾಡಿದರೆ ಮಾತ್ರ ಆ ಮೋಹ ಕಳೀತದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇಲ್ಲಿ ಹೇಳ್ತಾ ಇದ್ದಾನೆ ಗುಡಾಕೇಶ ಗುಡಾಕೇಶ ಏನ ಇಲ್ಲಿ ಭಾರತ ಅಂತ ಹೇಳಿದ್ರೆ ಭಾರತ ವಂಶೋದ್ಭವನಾದಂತಹ ಎಲೈ ಧೃತರಾಷ್ಟ್ರನೇ ಸಂಜೆಯೇ ಹೇಳ್ತಾ ಇರೋದು ಯಲೋ ಧೃತರಾಷ್ಟ್ರ ಅರ್ಜುನನಿಂದ ಯಾರು ನಿದ್ರೆಗೆ ಒಡೆಯನೋ ಅಂತಹ ಅರ್ಜುನನಿಂದ ಏವಂ ಈ ರೀತಿಯಾದಂತಹ ಮಾತುಗಳು ಕೃಷಿಕೇಶ ಕೃಷಿಕೇಶನು ಉಕ್ತ ಹೇಳಲ್ಪಟ್ಟನು ಅವನಿಂದ ಇವನಿಗೆ ಹೇಳಲ್ಪಟ್ಟಿತ ಸೇನೆಯೋ ಉಭಯೋ ಮಧ್ಯೆ ರಥೋತ್ತಮಂ ರಥೋತ್ತೀಕ್ಷ್ಮ ದ್ರೋಣ ಪ್ರಮುಖಾಂಚ ಮಹೀಕ್ಷಿನ್ ಸಮೇತ ಇಲ್ಲಿಗೆ ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ ಇವನು ದೊಡ್ಡದಾಗ ಆರ್ಡರ್ ಮಾಡ್ದ ಅವನು ಭಗವಂತ ಅನ್ನುವಂತಹ ಒಂದು ದೃಷ್ಟಿ ಇಟ್ಕೊಳ್ಳದೆ ಯಾವಾಗ ತನ್ನ ರಥದಲ್ಲಿ ಆ ಧನಸ್ಸನ್ನು ತೆಗೆದುಕೊಂಡು ಗಾಂಡಿಯವನ್ನು ತೆಗೆದುಕೊಂಡು ಅವನೊಂದು ಅಹಂಕಾರ ಬಂತು ವೃತ್ತಿಪರವಾದಂತಹ ಅಹಂಕಾರ ಇದ್ದೇ ಇರುತ್ತೆ ಈಗ ಒಬ್ಬ ವ್ಯಕ್ತಿ ಅಲ್ಪ ಸ್ವಲ್ಪ ಏನೋ ಸ್ವಲ್ಪ ಓದಿರ್ತಾನೆ ಅಂತ ಇಟ್ಕೊಳ್ಳೋಣ ಸಂಸ್ಕೃತ ಯಾವಾಗ ಅವನು ಸ್ಟೇಜ್ಗೆ ಬರ್ತಾನೋ ಆವಾಗ ಅವನಿಗೆ ಇಲ್ಲ ಸಲ್ಲದ ಅಹಂಕಾರ ಶುರುವಾಗುತ್ತೆ ಅದೂ ಒಂದು ಎರಡು ಮೂರು ಸಂಸ್ಕೃತ ಶಬ್ದಗಳನ್ನು ಬಾಯಿಪಾಠ ಮಾಡಿ ಸಭಿಕರ ಮುಂದೆ ಮೋಡಿ ಮಾಡಲಿಕ್ಕೆ ಆ ಪ್ರದರ್ಶನ ಮಾಡಿದ ಮೇಲಂತೂ ಸಭಿಕರು ಅದಕ್ಕೆ ಬಲೆಗೆ ಬಿದ್ದ ಮೇಲೆ ಇನ್ನೂ ಅವನ ಅಹಂಕಾರ ಇನ್ನೂ ಜಾಸ್ತಿ ಆಗುತ್ತೆ ಅದು ವೃತ್ತಿಪರವಾದಂತಹ ಅಹಂಕಾರ ಹಾಗೆ ಇಲ್ಲಿ ಅರ್ಜುನನು ಕೂಡ ಇಲ್ಲೇ ತನಕ ಸುಮ್ಮನೆ ಏನೋ ಇದ್ದ ನಾಯಿ ಮರಿತಾರ ಯಾವಾಗ ಆ ಗಾಂಡೀವ ಅವನ ಕೈಗೆ ಬಂತೋ ಧನುರುದ್ಯಮ್ಯ ಆ ಗಾಂಡೀವ ಬಂದ ತಕ್ಷಣ ಅವನು ಹಿಂದೆ ಏನೇನು ಆ ಎಲ್ಲಿ ವಿರಾಟ್ ನಗರದಲ್ಲಿ ಹೇಗೆ ತಾನೇ ಒಬ್ಬನೇ ಒಬ್ಬಂಟಿಕನಾಗಿ ಭೀಷ್ಮ ಪ್ರಮುಖರನ್ನ ಎಲ್ಲರನ್ನೂ ಕೂಡ ಧೂಳೀಪಟ ಮಾಡಿ ಓಡ್ಸಿ ಹೋಗಿದ್ನೋ ಉತ್ತರನ ಸಾರಥಿಯಾಗಿದ್ದಾನೆ ಅದು ನೆನ್ಪಾಯಿತು ಅಹ್ ನಾನು ಯಾರು ಅಂತ ಆಗ ಇದೆಲ್ಲ ಶುರುವಾಯಿತು ಈ ಯುದ್ಧ ಅರ್ಜುನನಿಗೆ ನಿಮಿತ್ತವಾಗಿತ್ತು ಕೃಷ್ಣನಿಗೆ ಇದು ಅವನಿಗೆ ಉಪದೇಶ ಮಾಡಲಿಕ್ಕೆ ಹಸನಾದ ಭೂಮಿಯಾಗಿತ್ತು ಈ ಕುರುಕ್ಷೇತ್ರ ಅಂತಕ್ಕಂಥದ್ದು ನಿಜವಾದ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ಈಗ ಒಳ್ಳೆಯ ಸಂದರ್ಭ ಒದಗಿದೆ ಎಂದು ಇಲ್ಲಿಯ ತನಕ ಮಾಡಿದಂತಹ ಧರ್ಮ ಇದೆಯಲ್ಲ ಅದನ್ನು ನಷ್ಟವಾಗತಕ್ಕಂತಹ ಧರ್ಮ ಎಷ್ಟೇ ಲಕ್ಷ ವರ್ಷ ಇರ್ಬೋದು ಯಾವ ಸ್ವರ್ಗವನ್ನೇ ಅದು ಸಂಪಾದನೆ ಮಾಡಿಕೊಡ್ಬೋದು ಹಿರಣ್ಯ ಗರ್ಭ ಲೋಕವನ್ನು ಸಂಪಾದನೆ ಮಾಡಿಕೊಡ್ಬೋದು ಆದರೆ ಇಲ್ಲಿ ಪರಮಾತ್ಮ ಅರ್ಜುನನ್ನು ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಈ ಧರ್ಮ ಇಂತಹ ಭಗವದ್ಗೀತೆ ಉಪನಿಷತ್ತಿನ ಸಾರವಾದಂತಹ ಈ ಭಗವದ್ಗೀತೆಯನ್ನ ಹೇಳಿದ್ದಾನಲ್ಲ ಆ ಧರ್ಮ ಕಾರ್ಯ ಅಂತಕ್ಕಂಥದ್ದು ಅಕ್ಷಯವಾದಂತಹ ಧರ್ಮ ಕಾರ್ಯ ಅದಕ್ಕೆ ಕ್ಷಯ ಅನ್ನೋದೇ ಇಲ್ಲ ನಾಶ ಅಂತಕ್ಕಂಥದ್ದೇ ಇಲ್ಲ ಪ್ರತಿಯೊಬ್ಬನ ಜೀವಿಯ ಹೃದಯದಲ್ಲಿ ಯಾವಾಗ ಅದು ಪ್ರವೇಶ ಮಾಡ್ತದೆಯೋ ಆಗ ಅದು ಆ ಜೀವಿಯ ಹೃದಯವನ್ನು ಕ್ರಾಂತಿಯನ್ನಾಗಿ ಪರಿವರ್ತಿಸದೇ ಇರುವುದೇ ಇಲ್ಲ ಆದ್ರಿಂದ ನಿಜವಾದ ಧರ್ಮ ಅಂತ ಹೇಳಿದ್ರೆ ಅದೇ ಯಾಕೆ ಧರ್ಮ ಅಂದರೆ ಒಂದು ಜೀವಿಯನ್ನು ಎತ್ತಿ ಹಿಡಿತಕ್ಕಂಥದ್ದು ಧರ್ಮ ದೃ ಅದರಿಂದ ಧರ್ಮ ಶಬ್ದ ವ್ಯುತ್ಪತ್ತಿ ಆಗಿದೆ ದೃ ಅಂದ್ರೆ ಎತ್ತಿ ಹಿಡಿಯತಕ್ಕಂಥ ಎತ್ತಿ ಹಿಡಿತಕ್ಕಂಥದ್ದು ಪುಣ್ಯ ಕಾರ್ಯಗಳು ಎತ್ತಿ ಹಿಡಿಯುವುದಿಲ್ಲ ಸ್ವಲ್ಪ ವರ್ಷಗಳು ಮಾತ್ರ ಎತ್ತಿ ಹಿಡಿತದೆ ಅಥವಾ ಸ್ವಲ್ಪ ಸಂವತ್ಸರಗಳು ಮಾತ್ರ ಎತ್ತಿ ಹಿಡಿತದೆ ಸ್ವಲ್ಪ ಯುಗಗಳು ಮಾತ್ರ ಎತ್ತಿ ಹಿಡಿಯಬಹುದು ಆಮೇಲೆ ಹೊತ್ತಾಗ್ತದೆ ಯಾವಾಗ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಾಂತಿ ಭಗವಂತನೇ ಹೇಳಿದ್ದಾನೆ ಪುಣ್ಯಾಂತೂ ಕ್ಷೀಣವಾಗತ್ತೆ ಆದರೆ ಕ್ಷೀಣವಾಗದೇ ಇರೋದು ಯಾವ್ದಿದೆ ಅದೇ ನಿಜವಾಗಿ ಎತ್ತಿ ಹಿಡಿತಕ್ಕಂಥದ್ದು ಯಾವುದು ಒಂದ್ಸಲಿ ಹೀಗೆ ಎತ್ತಿ ಹಿಡಿದು ಥಬಕ್ ಅಂತ ಹಿಂಗೆ ಎತ್ತಾಕತ್ತೋ ನಮ್ಮನ್ನ ಕೊನೆಯಲ್ಲಿ ಮೇಲಿಂದ ಕೆಳಗಡೆ ಬಿಡಬೇಕಲ್ಲ ಮೋಡಕ್ಕೆ ಹೋಗಿ ಅದರಲ್ಲಿ ಇದೆಯಲ್ಲ ಭಗವದ್ಗೀತೆಯಲ್ಲಿ ಮೋಡದಿಂದ ಮಳೆಯಾಗಿ ಮಳೆಯಿಂದ ಸಸ್ಯದ ರೂಪವನ್ನು ತಳೆದು ಸಸ್ಯದಿಂದ ಧಾನ್ಯವಾಗಿ ಧಾನ್ಯದಿಂದ ಪುರುಷನ ಶರೀರಕ್ಕೆ ಬರ್ತದೆ ಜೀವಿ ಮಾರ್ಗ ರಿವರ್ಸಲ್ ಇದು ಆ ಧರ್ಮಗಳು ಮಾಡತಕ್ಕಂಥ ಕಾರ್ಯ ಆದರೆ ಇಲ್ಲಿ ಪರಮಾತ್ಮ ಮಾಡಿರುವಂತಹ ಈ ಧರ್ಮಕ್ಷೇತ್ರ ಹಸನಾದಂತಹ ಧರ್ಮ ಇಲ್ಲಿ ಒಮ್ಮೆ ನಮ್ಮ ಹೃದಯದಲ್ಲಿ ಇದನ್ನು ಬಿತ್ತಿದರೆ ನಾವು ಮೇಲೆ ಮೇಲೆ ಹೋಗಿ ಆ ಪರಮಾತ್ಮ ಬಳಿಯಲ್ಲಿ ಶಾಶ್ವತವಾಗಿ ಇರುವಂತಹ ಒಂದು ಸುಯೋಗ ನಮಗೆ ಬರ್ತದೆ ಹೊರತು ಮತ್ತೆ ಪುನರಾವರ್ತ ಅಂತಕ್ಕಂಥದ್ದು ಇಲ್ಲ ವಾಪಸ್ ಬರುವುದು ಅನ್ನೋದು ಇಲ್ಲವೇ ಇಲ್ಲ ನೋ ರಿಟರ್ನ್ ಟಿಕೆಟ್ ಓನ್ಲಿ ಒನ್ ವೇ ಟಿಕೆಟ್ ಆದ್ದರಿಂದ ಇದು ನಿಜವಾದಂತಹ ಧರ್ಮ ಎಂದೆಂದೂ ನಮ್ಮನ್ನು ಎತ್ತಿ ಹಿಡಿತಕ್ಕಂತಹ ಈ ಪರಮಾತ್ಮನ ವಾಣಿ ಈಗ ಶುರುವಾಗುತ್ತೆ ಅವನೇನು ಮಾಡ್ತಾನೆ ಪಾಪ ಅವನು ಭಗವಂತ ತಾನೆ ಅವನಿಗೆ ಗೊತ್ತಿದೆ ತನ್ನ ಗೆಳೆಯ ಹಾಗೂ ಶಿಷ್ಯನ ರೋಗ ಎಷ್ಟು ಗಾಢವಾಗಿದೆ ಅಂತ ಆದರೆ ಈಗ ಏನು ಮಾಡ್ತಾನೆ ಇನ್ನೇನು ಹೇಳೋದಿಲ್ಲ ಹೇಯ್ ಯಾಕೆ ನೀನು ಈ ರೀತಿ ಹೇಳಿದೆ ನನಗೆ ನನಗಿತ್ತು ಈ ರೀತಿ ಆರ್ಡರ್ ಯಾಕೋ ಮಾಡಿದೆ ಅಂತೇನು ಹೇಳಿಲ್ಲ ಯಾಕಂದರೆ ಅವ್ನು ಮುಂಚೆನೆ ಒಪ್ಕೊಂಡಿದ್ದ ನಾನು ನಿನ್ನ ಸಾರ್ಥಿಯಾಗಿ ಬಂದಿದ್ದೇನೆ ಅಂತ ಅವನು ರೆಡಿ ಇದ್ದಾನೆ ಎಲ್ಲ ಕೆಲಸಕ್ಕೂ ಬಯಸ್ಕೊಳ್ಲಿಕ್ಕೂ ರೆಡಿ ಇದ್ದಾನೆ ಸರಿಯಾಗಿ ಓಡಿಸೋ ಗಾಡಿ ನಿನ್ನ ಗಾಡಿ ಸರಿಯಾಗಿ ಓಡಿಸೋಕೆ ಬರೋದಿಲ್ಲ ಅಂತ ಹೇಳಿಸ್ಕೊಳ್ಲಿಕ್ಕೂ ರೆಡಿ ಇದ್ದಾನೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡೇ ಭಗವಂತ ಆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದ ಯಾಕೆಂದರೆ ಅವನಿಗೆ ಆ ಕೆಲಸದಲ್ಲಿ ತಾರತಮ್ಯ ಇರಲಿಲ್ಲ ಇದು ಹೆಚ್ಚು ಇದು ಕಡಿಮೆ ರಥದ ಮುಂದೆ ಕೂತ್ಕೊಡೋದು ಕಡಿಮೆ ಗ್ರೇಡು ಡ್ರೈವಿಂಗು ಹಿಂದೆಗಡೆ ಕೂತ್ಕೊಂಡು ಮಜಾ ಮಾಡೋದು ಅದು ಒಂಥರ ಶೋಕಿ ಅಂತ ಅವನಿಗೇನು ಇರಲಿಲ್ಲ ಅವನಿಗೆ ಎಲ್ಲಿ ಕೂತ್ಕೊಂಡ್ರೂ ಅವನು ಇಲ್ಲಿ ಆತ್ಮ ಆತ್ಮಸ್ಥನಾದ್ರಿಂದ ಆತ ತನ್ನ ಒಂದು ಆನಂದದಲ್ಲಿ ತಾನೇ ಇದ್ದ ಅವನೇನು ಮಾಡ್ತಾನೆ ಇವನು ಹೇಳಿದಂತೆ ಎರಡು ಸೇನೆಗಳ ಮಧ್ಯದಲ್ಲಿ ಉತ್ತಮವಾದಂತಹ ಆ ರಥ ಅಗ್ನಿ ದತ್ತವಾದಂತಹ ಆ ರಥವನ್ನು ಸ್ಥಾಪಯಿತ್ವ ಏನು ಮಾಡ್ದ ಅಂತ ಹೇಳಿದ್ರೆ ಭೀಶ್ ಅದು ಎಂತಹ ಜಾಗದಲ್ಲಿ ಅಂದರೆ ಅವನು ತಮಾಷೆ ನೋಡಿ ಎಲ್ಲಿ ನಿಲ್ಲಿಸಬೇಕಾಗಿತ್ತು ಅಂತ ಹೇಳಿದ್ರೆ ದುರ್ಯೋಧನೋ ದುಶ್ಯಾಸನೋ ಜಯದ್ರತನೋ ಇನ್ಯಾರ್ಯಾರು ಇವನಿಗೆ ಅನ್ಯಾಯ ಮಾಡಿತ್ತು ಇವನಿಗೆ ಸ್ಮರಣೆ ಬರುತ್ತೋ ಅಂತವ್ರು ಮುಂದೆ ನಿಲ್ಲಿಸಬೇಕಾಗಿತ್ತು ತಮಾಶೆ ನೋಡಿ ಇಲ್ಲಿ ಇವನು ಮುಂದೆ ನಿಲ್ಲಿಸಿದ ಅಂತ ಹೇಳಿದ್ರೆ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹಿಕ್ಷಿತ ಭೀಷ್ಮ ದ್ರೋಣ ಕೃಪ ಇನ್ಯಾರ್ಯಾರಿದ್ರು ಅವರನ್ನ ಸುತ್ತುಗಟ್ಟಿ ಬೇರೆ ಯಾವ ಯಾವ ರಾಜರಿದ್ದರೋ ಅವರ ಮುಂದೆ ತನ್ನ ನಿಲ್ಲಿಸಿದ ಇವನ ಕಣ್ಣಿಗೆಗೆ ಯಾರು ಬೀಳ್ತಾ ಇದ್ರು ಅಂದರೆ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಇವರುಗಳು ಮುಖ್ಯವಾಗಿ ಬೀಳ್ತಾ ಇದ್ರು ಇನ್ನು ಹಿಂದೆ ಇದ್ದಾರ ಬೇರೆ ರಾಜಿ ಹೂವಾಚಾ ಹೇಳ್ದ ಈಗ ಬಾಯಿ ಬೆಟ್ಟ ಪಾರ್ಥ ಅರ್ಜುನ ಹೇ ಪೃದುವಿನ ಮಗನೇ ನೋಡು ಪಶ್ಯ ನೋಡು ಸರಿಯಾಗಿ ನೋಡು ಏತಾನ ಇವರನ್ನು ಯಾರನ್ನು ಕುರೂನ್ ಅಂತ ಹೇಳಿಬಿಟ್ಟ ಸಮವೇತಾನ ಅಂದ್ರೆ ನೆರೆದಿರುವಂತಹ ಯಾರನ್ನು ಕುರೂನ್ ಕುರು ವಂಶದವರನ್ನು ನೋಡಪ್ಪ ಅಂತ धारत राष्ट्रेरपीअिकल सैको थेरपी हम सैकोथेरप यार पेशेंट बंदे मतलब पर्वा इन सूम्न इतना सैकियाट्रिस हम रेकॉर्ड या कौनसली शुरुद आमले ಇವನು ಏನೇನಿದೆ ಒಳಗಡೆ ಏನೇನಿದೆ ಕಾಂಪ್ಲೆಕ್ಸಿಟೀಸು ಅದನ್ನೆಲ್ಲ ಅರ್ಥಕೊಳ್ಬೇಕಾದ್ರೆ ಅವನ ಬಾಯಿಯಿಂದ ಹಾಗೆ ಆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಏನಿದೆಯೋ ಎಲ್ಲ ಆಚೆ ಬರ್ತಾ ಇರಬೇಕು ಬಡ ಬಡ ಬಡಬಡ ಅಂತ ಅವನು ಸ್ವಲ್ಪ ಹಿಂದು ಮುಂದೆ ನೋಡ್ತಾ ಇದ್ದಾನೆ ಹೇಳಲಿಕ್ಕೆ ಸಂಕೋಚ ಪಡ್ತಾ ಇದ್ದಾನೆ ಅಂದರೆ ಇನ್ನೊಂದು ಪ್ರಯೋಗ ಮಾಡ್ತಾನೆ ಸಮೂಹಿನಿವಿದ್ಯೆ ಪ್ರಯೋಗ ಮಾಡ್ತಾನೆ ಹಿಪ್ನೋಟಿಸಮ್ ನಿನಗೊಂದು ಅಹಂಕಾರವಿದೆಯಲ್ಲ ನಿನ್ನ ಅಹಂಕಾರ ಅಭಿಮಾನ ಹೊರಗಡೆ ಬಿಡ್ತಾಯಿಲ್ಲ ನಿನಗೆ ನಿನ್ನ ಒಳಗಡೆ ಇರತಕ್ಕಂಥ ಯಾವ ದೋಷ ಇದೆಯೋ ಯಾವ ಕಾಂಪ್ಲೆಕ್ಸಿಟಿ ಇದೆಯೋ ಅದನ್ನು ನನ್ನ ಮುಂದೆ ಹೇಳಿಕೊಳ್ಳಿಕ್ಕೆ ಈ ಅಭಿಮಾನ ಅನ್ನುವಂತಹ ದ್ವಾರಪಾಲಕ ಯಾರಿದ್ದಾನೋ ಅವನು ಬಿಡ್ತಾಯಿಲ್ಲ ಡೋಂಟ್ ಗೋ ಅಂತ ಹೇಳ್ತಾ ಇದ್ದಾನೆ ನೀನು ಕಡಿಮೆ ಆಗ್ತೀಯಾ ಅಂತ ಆಗ ಅವನೇನು ಮಾಡ್ತಾನೆ ಸೈಕಿಯಾಟ್ರಿಸ್ಟ್ ಆದವನು ಸಮೋಹಿನಿ ವಿದ್ಯೆಗೆ ಒಳಪಡಿಸ್ತಾನ ಹಿಪ್ನೋಟಿಸಮ್ ಮಾಡ್ತಾನೆ ಯಾವಾಗ ಹಿಪ್ನೋಟಿಕ್ ಆಗ್ತಾನೋ ಆಗ ಎಲ್ಲ ಅವನೊಳಗೆ ಇರ್ತಕ್ಕಂತಹ ಎಲ್ಲ ಸಬ್ ಕಾನ್ಷಿಯಸ್ ಅಲ್ಲಿ ಏನೇನಿದೆಯೋ ಕೆಟ್ಟದು ಒಳ್ಳೆಯದು ಇವನು ಟ್ರೀಟ್ಮೆಂಟಿಗೆ ಬೇಕಾಗಿರೋದು ಎಲ್ಲದೂ ಕೂಡ ಅವನ ಪ್ರಶ್ನೆಗೆ ಉತ್ತರವಾಗಿ ಹೊರಗಡೆ ಬರುತ್ತೆ ಇಲ್ಲಿ ಕೃಷ್ಣ ಹಾಗೆಯೇ ಇಷ್ಟು ಅವನ ಅಹಂಕಾರವನ್ನು ತೋರಿಸಿದ್ದಲ್ಲ ಈಗ ಒಂದು ತಂದು ಒಂದು ಜಾಗದಲ್ಲಿ ತಂದು ನಿಲ್ಲಿಸಿದ ಆ ಜಾಗ ಎಂತಹ ಜಾಗ ಮತ್ತೆ ಅದೆಂತಹ ಆ ಜಾಗದಲ್ಲಿ ಯಾರಿದ್ದಾರೆ ಅನ್ನೋದನ್ನು ಅಸೂಚ್ಯವಾಗಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ನೋಡು ನಿನ್ನ ಕುರು ವಂಶದವರೆಲ್ಲ ಇದ್ದಾರಪ್ಪ ಧೃತರಾಷ್ಟ್ರನ ಮಕ್ಕಳನ್ನು ನೋಡಬೇಡ ಕುರುಗಳನ್ನು ನೋಡು ಅಂದ್ರೆ ಇವರು ಕುರುಗಳೇ ಪಾಂಡವರೂ ಕೂಡ ಕುರುವಂಶದವರೇ ನೋಡು ನಿನ್ನವರು ಭೀಷ್ಮ ನಿನ್ನ ಅಜ್ಜ ನಿನ್ನ ಗುರು ಕೃಪಾಚಾರ್ಯರು ಕೂಡ ನಿನ್ನ ಗುರುತುಲ್ಯರು ಅಶ್ವತ್ಥಾಮ ಗುರುಪುತ್ರ ಗುರುಪುತ್ರ ಬೇರೆ ಅಲ್ಲ ಗುರು ಬೇರೆ ಅಲ್ಲ ಇಬ್ಬರು ಸಮಾನರು ಶಾಸ್ತ್ರದ ಪ್ರಕಾರ ನೋಡು ಇನ್ ಯಾರು ನೋಡ್ತೀಯ ದುರ್ಯೋಧನ ನಿನ್ನ ಅಣ್ಣ ಕಣೋ ದುಶ್ಯಾಸನ ಕೂಡ ನಿನ್ನ ಅಣ್ಣ ಕಣೋ ನೋಡಿ ಇದು ಗುರು ಅನ್ನುವಂತಹ ಶಬ್ದ ಕೃಷ್ಣ ಯಾವ ಒಂದು ಶಬ್ದವನ್ನು ಬಳಸಿದ್ದಾನೆಯೋ ಅದ್ರ ಹಿಂದೆ ಅಷ್ಟು ಫೋರ್ಸ್ ಇದೆ ಇಲ್ಲದೆ ಹೋಗಿದ್ರೆ ಅವನು ಇವನು ಯಾವ ರೀತಿಯಲ್ಲಿ ಬೈದ ಧಾರ್ತರಾಷ್ಟ್ರಬದ್ಧೇಹೇ ಇವನು ಅದೇ ಪ್ರಯೋಗವನ್ನು ಮಾಡ್ತಿತ್ತ ಏನಂತ ಪಶ್ಯ ಏತಾನ್ ಸಮವೇತಾನ್ ಧಾರತ ರಾಷ್ಟ್ರಾನ್ ಅಂತ ಹೇಳ್ತಿತ್ತ ಯಾಕೆ ಕುರುನಂದ ಅಂದ್ರೆ ಈಗ ಸೈಕೋಥೆರಪಿ ಶುರು ಮಾಡಬೇಕಾಗಿದೆ ಇವನು ಇವನ ಇಷ್ಟು ಹೇಳಿದ ಮೇಲೂ ಕೂಡ ಈಗ ಇವನೇನು ಹೇಳ್ತಾನ ನೋಡೋಣ ಅಹಂ ಅಂತ ಹೇಳ್ತಾನೋ ಮೇ ಅಂತ ಹೇಳ್ತಾನೆಯೋ ಅಥವಾ ಇನ್ನೇನು ರೀತಿಯಲ್ಲಿ ನೋಡೋಣ ಇವನು ಕೈಯಲ್ಲಿ ಗಾಂಟಿಯು ಎಷ್ಟು ಸ್ಥಿರವಾಗಿ ನಿಲ್ಲುತ್ತೆ ಇವನ ಡ್ಯೂಟಿ ಕಾನ್ಶಿಯಸ್ನೆಸ್ ಹೇಗಿರುತ್ತೆ ಸ್ವಧರ್ಮ ನಿಷ್ಠೆ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ ನೋಡೋಣ ಒಂದು ಕೈ ನೋಡೋಣ ಅಂತ ಅಲ್ಲಿ ಹೇಳ್ತಾನೆ ಇಷ್ಟೇ ವಾಕ್ಯವನ್ನು ಎಷ್ಟು ಸಣ್ಣ ವಾಕ್ಯ ನೋಡಿ ಅರ್ಥ ಪಶ್ಯ ಏತಾನ್ ಸಮವೇತಾನ್ ಗುರುನ್ ಇತಿ ಇತಿ ಅಂದ್ರೆ ಸಂಜೆಯ ಹೇಳಿದ್ರು ಕೇಶವನು ಅರ್ಜುನನಿಗೆ ಹೇಳಿದನು ಇಷ್ಟು ಹೇಳಿದ ಮೇಲೆ ಈಗ ಆ ಒಂದು ಸಣ್ಣ ಬೀಜ ಇವನೊಳಗೆ ಹೋಯ್ತು ಕೃಷ್ಣ ಹೇಳಿದಂಥ ಒಂದು ಸಣ್ಣ ಮಾತಿನ ಬೀಜ ಇವನ ತಲೆಯನ್ನ ಹೊಪ್ತು ಇವನ್ ಏನ್ ಹೇಳ್ದ ನಾವು ನೋಡುತ್ತೇವೆ ಅಂತ ಹೇಳಿಲ್ಲ ನಾನು ನೋಡುತ್ತೇನೆ ನಾನು ಎಲ್ಲಿಯವರೆಗೆ ನಿರೀಕ್ಷೆ ಅಂತ ಹೇಳ್ದ ನಾನು ಅಂದ್ರೆ ನಾನು ಅನ್ನುವಂಥ ಕನ್ನಡಕವನ್ನು ಹಾಕೊಂಡು ನಾನು ನೋಡ್ತೇನೆ ಅಂತ ನಾನು ಅಹಂಕಾರದಿಂದ ಹೇಳಿದ್ರು ಈಗ ನೀನ್ ನೋಡ್ತೀಯಲ್ಲ ನಿನ್ನ ಅಹಂಕಾರದ ಕಣ್ಣಿನಿಂದ ಏನ್ ನೋಡ್ತೀಯಾ ನೋಡು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಆಗ ಹೇಳಿದ ತಕ್ಷಣ ಅವನಿಗೆ ಏನ್ ಕಾಣಿಸ್ತು ಅಂತ ಸಂಜೆಯ ಹೇಳ್ತಾ ನೋಡಿ ಇದು ಸಂಜೆಯನ ದಿವ್ಯದೃಷ್ಟಿಯ ಶಕ್ತಿ ಏನು ಅಂತ ಇದು ಇದನ್ನ ಕೃಷ್ಣ ಹೇಳ್ಕೊಳ್ಳೇ ಇಲ್ಲ ಅಲ್ಲ ಅರ್ಜುನ ಹೇಳ್ಕೊಳ್ಳೇ ಇಲ್ಲ ಆದರೆ ಯಾವಾಗ ಅರ್ಜುನ ಈ ಸೈನ್ಯದ ಪ್ರಮುಖರನ್ನ ನೋಡಿ ಅವನ ಮನಸ್ಸಿನಲ್ಲಿ ಯಾವ ಭಾವನೆ ಉತ್ಪಾದನೆ ಆಯಿತೋ ತಕ್ಷಣ ಸಂಜೆಯನಿಗೆ ಗೊತ್ತಾಯ್ತು ಸಂಜೆಯನ ಮನಸ್ಸು ಇದನ್ನು ಸೆರೆ ಇದು ವ್ಯಾಸರು ಕೊಟ್ಟಂತಹ ದಿವ್ಯ ದೃಷ್ಟಿಯ ಫಲ ಕೇವಲ ನೋಡುವುದಲ್ಲ ಕಣ್ಣಿನಿಂದ ನೋಡುವುದಲ್ಲ ಆ ಒಂದು ದಿವ್ಯವಾದಂತಹ ದೃಷ್ಟಿಯನ್ನು ನೋಡುವುದು ಮನಸ್ಸನ್ನು ಕೂಡ ಅದರ ಪ್ರತಿಯೊಂದು ಭಾವನೆಗಳನ್ನು ಕೂಡ ಎಳೆ ಎಳೆಯಾಗಿ ಕಂಡ ತತ್ರಾಪಶ್ಯ ಸ್ಥಿತಾನ್ ಪಾರ್ಥ ಪಿತೃನ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಘಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ಸ್ಥಾ ಶ್ವಶುರಾನ್ ಸುಹೃದಶ್ಚವ ಸೇನೆಯೋ ಉಭಯೋರಪಿ ಈಗ ಏನ್ಮಾಡ್ದ ತತ್ರ ಅಂದ್ರೆ ಯಾವಾಗ ಭೀಷ್ಮ ದ್ರೋಣರು ಇನ್ನಿತರ ಪ್ರಮುಖರು ಮಹಾರಾಜರುಗಳೆಲ್ಲ ಅಲ್ಲಿ ಎದುರುಗಡೆ ನಿಂತಿದ್ರೋ ಆ ಕುರು ವಂಶದಲ್ಲಿ ಆ ಕುರು ವಂಶದವರನ್ನು ನೋಡಿದಾಗ ಇವನು ಧೃತರಾಷ್ಟ್ರನ ಮಕ್ಕಳನ್ನಾಗಿ ಧೃತರಾಷ್ಟ್ರನ ಕಡೆಯವರನ್ನಾಗಿ ನೋಡಲಿಲ್ಲ ಕುರು ವಂಶದ ಕಡೆಯವರನ್ನಾಗಿ ನೋಡಿದ ಕೃಷ್ಣ ಹೇಳಿದಾಗ ಸರಿ ಕುರು ವಂಶದ ಕಡೆಯವರನ್ನಾಗಿ ನೋಡಿದಾಗ ಏನ್ ಕಾಣಿಸ್ತು ಅಂತ ಹೇಳಿದ್ರೆ ತತ್ರ ಅಂದ್ರೆ ಆ ಸೈನ್ಯದಲ್ಲಿ ಅಪಶ್ಯತ್ ನೋಡಿದನು ಸ್ಥಿತಾನ್ ನೋಡಿದನು ಅಂತ ಹೇಳಿದ್ರೆ ಇಲ್ಲಿ ಕಣ್ಣಿನಿಂದ ನೋಡಿದನು ಅಂತಲ್ಲ ಚರ್ಮದ ಕಣ್ಣಿನಿಂದ ನೋಡಿದನು ಅಂತಲ್ಲ ಮನಸ್ಸಿನ ಕಣ್ಣಿನಿಂದ ನೋಡಿದನು ಅಂತ ಅರ್ಥ ಯಾಕೆ ಅಂದರೆ ಯುದ್ಧಕ್ಕಿಂತ ಮುಂಚೆಯೂ ಈ ಚರ್ಮದ ಕಣ್ಣಿಂದಲೇ ನೋಡಿದ್ದು ಅವರನ್ನ ಸದೆ ಬರೆದು ಬಿಡ್ತೀನಿ ಅಂತ ಹೇಳಿ ಅಹಂಕಾರ ಎಂದ ಕೂಡ ಈ ಚರ್ಮದ ಕಣ್ಣಿಂದಲೇ ನೋಡಿದ್ದು ನಂತರ ಈಗ ನೋಡ್ತಾ ಇರುವುದು ಕೂಡ ಚರ್ಮದ ಕಣ್ಣಿನಿಂದಲೇ ಆದ್ರೆ ಇದ್ದಕ್ಕಿದ್ದ ಹಾಗೆ ಇಲ್ಲಿ ಕೃಷ್ಣ ಕುರು ಅನ್ನುವಂತಹ ಶಬ್ದಿಂದ ಅವರನ್ನು ನೋಡು ಅಂತ ಹೇಳಿ ಒಂದನ್ನು ಹಾಕದ್ನಲ್ಲ ಆ ಒಂದು ಬಣ್ಣದಿಂದ ನೋಡಿದಾಗ ಇವನ ಇಡೀ ನೋಡುವಿಕೆಯೇ ಬದಲಾಗಿ ಹೋಯಿತು ಆ ನೋಡುವಿಕೆ ಅನ್ನುವುದೇ ಬದಲಾಗಿ ಹೋಯಿತು ನೋಡಿ ನಾವು ಕೂಡ ನಾವು ಪ್ರಪಂಚವನ್ನು ನೋಡ್ತೇವಲ್ಲ ಪ್ರತಿ ದಿವಸವೂ ಕೂಡ ನಮ್ಮ ವ್ಯವಹಾರ ಎಲ್ಲ ಇದೆಯಲ್ಲ ದಿನನಿತ್ಯ ನಮ್ಮ ಒಳಗಡೆ ಇರತಕ್ಕಂತಹ ಸಂಸ್ಕಾರಕ್ಕೆ ಅನುಸಾರವಾಗಿ ನಾವು ನೋಡ್ತೇವೆ ನಿಜವಾಗಿ ವಸ್ತುಸ್ಥಿತಿಯಿಂದ ಏನೇನಿದೆಯೋ ಅದನ್ನು ನಾವು ಯಾವತ್ತೂ ನೋಡುವುದಿಲ್ಲ ವಸ್ತುಸ್ಥಿತಿಯಿಂದ ವಸ್ತುವನ್ನು ನೋಡಿದರೆ ನಮ್ಮ ಜೀವನದಲ್ಲಿ ಎಲ್ಲ ಸಲೀಸಾಗಿ ನಡ್ಕೊಂಡು ಹೋಗುತ್ತೆ ಅದಕ್ಕೆ ಆಯಾ ಉತ್ತರವನ್ನು ನಾವು ಕೊಡ್ಬೋದು ನಮ್ಮ ಸ್ವಧರ್ಮದಲ್ಲಿ ನಾವು ಸ್ಥಿರವಾಗಿ ನೆಲೆ ನಿಲ್ಬಹುದು ಆದರೆ ಯಾವಾಗ ನಮ್ಮ ಸಂಸ್ಕಾರ ನಮ್ಮ ಕಾಮ ನಮ್ಮ ಕ್ರೋಧ ನಮ್ಮ ಮೋಹ ನಮ್ಮ ಲೋಭ ಇದನ್ನೆಲ್ಲ ಇಟ್ಕೊಂಡು ಆ ಒಂದು ಕಲರ್ನಿಂದ ಈ ಸ್ಪೆಕ್ಸ್ ಹಾಕ್ಕೊಂಡು ನಾವು ಈ ಸಮಾಜವನ್ನು ನೋಡಿದಾಗ ಒಂದೊಂದು ಒಂದೊಂದು ರೀತಿಯಲ್ಲಿ ಕಾಣುತ್ತೆ ಆ ಸೃಷ್ಟಿ ಅದ್ಭುತ ಒಂದೊಂದೊಂದೊಂದು ರೀತಿಯಲ್ಲಿ ಅದಕ್ಕೆ ಭಗವಂತನಿಗೆ ತುಂಬ ಇಷ್ಟ ಈ ಲೀಲೆ ಅಂತಕ್ಕಂಥದ್ದು ಒಂದು ಕಡೆ ಕಚ್ಚ ಇರ್ತವೆ ಇನ್ನೊಂದು ಕಡೆ ಸಂತೋಷದಿಂದ ಒಬ್ಬರನ್ನೊಬ್ಬರು ಹೊಗಳತಾ ಇರ್ತವೆ ಆದರೆ ಇದೆಲ್ಲವೂ ಕೂಡ ಅಶಾಶ್ವತ ಯಾವುದೂ ಕೂಡ ಶಾಶ್ವತ ಅಲ್ಲ ಇವತ್ತು ಒಂದು ದೃಷ್ಟಿಯನ್ನು ನೋಡಿ ಒಬ್ಬರಲ್ಲಿ ಒಳ್ಳೆಯ ಮನೋಭಾವನ ನಾನು ನಾಳೆ ಬೇರೆ ಸಂಸ್ಕಾರ ಇಲ್ಲಿ ಉತ್ಪಾದನೆ ಆಗಿ ಅವನೊಬ್ಬ ದೂರ್ತ ಕಾಣೋನು ನಾನು ಈ ರೀತಿ ಮಾಡಿದನೋ ಅವನು ಹೇಗೆ ಈ ರೀತಿ ನನಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಅಂತ ಅದೇ ವ್ಯಕ್ತಿ ಮೇಲೆ ನಾವು ಆರೋಪವನ್ನು ಹೊರಸ್ತೇವೆ ಹೇಗೆ ಸಾಧ್ಯ ನಮ್ಮ ಸಂಸ್ಕಾರದಿಂದ ನಾವು ಪ್ರಭಾವಿತರಾಗಿ ಈ ಪ್ರಪಂಚವನ್ನು ಈ ವ್ಯಕ್ತಿಗಳನ್ನ ಪ್ರಪಂಚದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಅಂಗವಾದಂತಹ ಈ ವ್ಯಕ್ತಿಗಳನ್ನ ನೋಡದೆ ಹೋದರೆ ನಿಜವಾಗಿ ಅಲ್ಲಿರ್ತಕ್ಕಂಥ ಪರಮಾತ್ಮನೇ ಭಗವಂತನೇ ಇನ್ನೇನಲ್ಲ ಈ ಪಾಠವನ್ನು ಈ ಇಡೀ ಭಗವದ್ಗೀತೆ ಹೇಳುತ್ತೆ ಇಡೀ ಭಗವದ್ಗೀತೆಯ ತಾತ್ಪರ್ಯ ಯಾವ ರೀತಿಯಲ್ಲಿ ಜಗತ್ತನ್ನು ನೋಡಬೇಕು ಇಲ್ಲದೆ ಹೋದರೆ ಇದರ ಮೋಟಿವ್ ಇನ್ನೇನು ಅಲ್ಲ ಯಾವ ರೀತಿಯಲ್ಲಿ ನೋಡುವಂತಹ ಈ ಇರುವಂತಹ ಜಗತ್ತನ್ನು ಯಾವ ರೀತಿಯಲ್ಲಿ ನೋಡುವುದರಿಂದ ನಮ್ಮ ಜೀವನವನ್ನು ಸುಖಮಯವನ್ನಾಗಿ ಆಲಿಸ್ಬೋದು ಈಗ ದೈನಂದಿನ ಜೀವನದಲ್ಲಿ ಎಷ್ಟೊಂದು ಕಾಂಪ್ಲೆಕ್ಸಿಟಿ ನಾನು ಅನುಭವಿಸ್ತಾ ಇದ್ದೀನಲ್ಲ ಅದರಿಂದ ಹೇಗೆ ಪಾರಾಗಬಹುದು ಇದಕ್ಕೆಲ್ಲ ಉತ್ತರವಾಗಿ ಜ್ಞಾನದ ಕಣ್ಣನ್ನು ನಮಗೆ ಕೊಡ್ತಕ್ಕಂತಹ ಕೆಲಸವನ್ನ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಇಲ್ಲಿ ಅರ್ಜುನದ ಮೂಲಕ ನಮ್ಮೆಲ್ಲರಿಗೂ ಕೊಡ್ತಾ ಇದ್ದಾನೆ ಬುದ್ಧಿಯೋಗ ಅಂತ ಮುಂದೆ ಹೇಳ್ತಾನ ಆ ಬುದ್ಧಿಯೋಗ ಅಂತ ತುಂಬಾ ವಂಡರ್ಫುಲ್ ಆಗಿದೆ ಅದು ಬುದ್ಧಿಯೋಗ ದದಾಮಿ ಬುದ್ಧಿಯೋಗ ಅಂತ ಏನ ಮಾ ಮುಪಯಾಂತಿದೆ ಅಂತ ಅವನು ಹೇಳ್ತಾನ ಬುದ್ಧಿಯೋಗ ಆ ಬುದ್ಧಿಯೋಗ ಬಂತು ಅಂದ್ರೆ ಒಮ್ಮೆ ಆ ಬುದ್ಧಿಯಲ್ಲಿ ಪರಮಾತ್ಮ ಕೂತ ಅಂದ್ರೆ ಎದುರುಗಡೆ ಕಾಣುವುದು ಮನುಷ್ಯರಲ್ಲ ಎದುರುಗಡೆಯಲ್ಲಿ ಕಾಣುವುದು ಕೆಟ್ಟವನಲ್ಲ ಎರಡು ಎದುರುಗಡೆಯಲ್ಲಿ ಕಾಣುವುದು ಒಳ್ಳೆಯವನು ಅಲ್ಲ ಅಲ್ಲಿ ಇರ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ಉಷ್ಣ ಶೀತ ಹಾಗೆ ಇಷ್ಟ ಅನಿಷ್ಟ ರಾಗ ದ್ವೇಷ ಇದೆಲ್ಲದಕ್ಕೂ ಮೀರಿ ನಿಂತಹ ಆ ತತ್ವ ಒಂದೇ ನಮ್ಮ ಕಣ್ಣಿಗೆ ಕಾಣುತ್ತೆ ಅದು ಯಾವಾಗ ಕಾಣುತ್ತೆ ಅಂದರೆ ಇಲ್ಲಿ ಮೊದಲು ಕಂಡಾಗ ಮಾತ್ರ ಅಲ್ಲಿ ಕಾಣುತ್ತೆ ಇಲ್ಲದೆ ಹೋದ್ರೆ ಎಷ್ಟು ತಿಪ್ಪರಲಾಗ ಹಾಕಿದ್ರು ಕೂಡ ಅಲ್ಲಿ ನಾವು ಪರಮಾತ್ಮ ಕಾಣಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ಕಾಣೋದು ರಾಕ್ಷಸನೇ ಮೊದಲು ಇಲ್ಲಿ ಕಾಣಬೇಕು ಇಲ್ಲಿ ಕಾಣಬೇಕು ಅದನ್ನು ಈ ಪರಮಾತ್ಮ ಅತ್ಯಂತ ಪ್ರಯತ್ನಪೂರ್ವಕವಾಗಿ ಅರ್ಜುನನಿಗೆ ಸ್ಟ್ರಾಂಗ್ ಡೋಸ್ ಎಂಥ ಆ್ಯಂಟಿಬಯೋಟಿಕ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಲೇಟೆಸ್ಟ್ ಆ್ಯಂಟಿಬಯೋಟಿಕ್ಸ್ ಯಾಕೆಂದರೆ ಈ ಇಲ್ಲಿಯ ತನಕ ಎಂತಹ ಆ್ಯಂಟಿಬಯೋಟಿಕ್ಸ್ ಇತ್ತು ಅಂತ ಹೇಳಿದ್ರೆ ಒಂದು ಆ್ಯಂಟಿಬಯೋಟಿಕ್ ಕೊಡ್ತು ಅಂದರೆ ಅದರಲ್ಲಿ ಸಿಕ್ಸ್ಟಿ ವೇಸ್ಟ್ ಆಗಿ ಶರೀರದಿಂದ ಹೊರಗಡೆ ಹೋಗುತ್ತೆ ಯಾಕೆ ಅಂದರೆ ಆ ಆ್ಯಂಟಿಬಯೋಟಿಕ್ ಜೊತೆಗೆ ಯಾವ ಒಂದು ವೆಹಿಕಲ್ ಅಂತ ಹೇಳ್ತಾರಲ್ಲ ವೆಹಿಕಲ್ ಹಾಕಿರ್ತಾರೆಯೋ ಅದು ಆ ಸ್ವಭಾವವುಳ್ಳದು ಶರೀರದಲ್ಲಿ ಹೆಚ್ಚು ಸಮಯ ಅದು ಇರ್ತಕ್ಕಂಥದ್ದಲ್ಲ ಅದಕ್ಕೆ ಇರ್ಲಿಕ್ಕೆ ಸಾಧ್ಯವೂ ಇಲ್ಲ ಶರೀರ ಅದನ್ನು ಹೊರಗಾಕತ್ತೆ ಯಾವಾಗ ಶರೀರ ಅದನ್ನು ವೆಹಿಕಲ್ ಅನ್ನು ಹೊರಗಾಕತ್ತೋ ವೆಹಿಕಲ್ ಮೇಲೆ ಕೂತ್ಕೊಂಡಿರ್ತಾನಲ್ಲ ಆ್ಯಂಟಿಬಯೋಟಿಕ್ ಅವನು ಹೊರಗಡೆ ಹೋಗ್ಬಿಡ್ತಾನೆ ಅದು ಇಲ್ಲಿಯ ತನಕ ಇದ್ದಂತಹ ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಔಷಧದ ಆವಿಷ್ಕಾರವಾಗಿತ್ತು ಆದರೆ ಇತ್ತೀಚೆಗೆ ಅವರು ಅದನ್ನು ಸ್ಟಡಿ ಮಾಡಿ ಏನನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ರೆ ಓ ಇದು ಹೀಗೆ ಯಾಕೆ ಇದು ಒಂದು ನಿಶ್ಚಿತವಾದಂತಹ ಯಾವ ಒಂದು ಫಲವನ್ನು ಕೊಡಬೇಕು ಅದನ್ನು ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲಿ ಔಷಧದ ಪ್ರಾಬ್ಲಮ್ಮು ಅಥವಾ ಔಷಧದ ಜೊತೆಗೆ ಮಾಧ್ಯಮವಾಗಿ ಯಾವುದು ಕೊಡ್ತಾ ಆ ಮಾಧ್ಯಮದ ಪ್ರಾಬ್ಲಮು ಅಂತ ಹೇಳಿದ್ರೆ ಮಾಧ್ಯಮದ ಪ್ರಾಬ್ಲಮ್ಮು ಆಗಿತ್ತು ಆಗಿದ್ರೆ ಏನ್ ಮಾಡ್ಬೇಕು ನಾವು ಅಂದರೆ ಮಾಧ್ಯಮವನ್ನ ಶರೀರದಲ್ಲಿ ಹೆಚ್ಚು ಸಮಯ ಉಳಿಯುವಂತೆ ಮಾಡಿದ್ರೆ ಅದರ ಫ್ರೆಂಡ್ ಆದಂತಹ ಆಂಟಿಬಯೋಟಿಕ್ ಕೂಡ ಶರೀರದಲ್ಲಿ ಹೆಚ್ಚು ಸಮಯ ಉಳಿತಾನೆ ಆಗೇನಾಗತ್ತೆ ಆಂಟಿಬಯೋಟಿಕ್ ಹೆಚ್ಚು ಸಮಯದಲ್ಲಿ ಉಳಿದಾಗ ಹೆಚ್ಚು ಶರೀರ ಅದನ್ನ ಅಬ್ಸರ್ವ್ ಮಾಡಿಕೊಳ್ತೀವಿ ಸೇಮ್ ಇದೇ ಟೆಕ್ನಿಕ್ ಕೃಷ್ಣ ಮಾತನಾಡುತ್ತೇಟೆಸ್ಟ್ ಮೆಡಿಸಿನ್ ಕೃಷ್ಣ ಆಗಲೇ ಕಂಡು ಅದಕ್ಕೆ ಈ ಮೆಡಿಸಿನ್ ಹೆಸರು ಪುರಾಣ ಅಂತ ಹೆಸರು ಏನು ಪುರಾಣ ಅಂದರೆ ಪುರಾ ಅಪಿ ನವ ಇತಿ ಪುರಾಣ ಅತ್ಯಂತ ಓಲ್ಡ್ ಓಲ್ಡ್ ಮಾಡಲ್ ಆದರೂ ಕೂಡ ಇವತ್ತಿನವರಿಗೆ ಇನ್ನು ಮುಂದೆ ಬರ್ತಕ್ಕಂಥವರಿಗೆ ಇನ್ನು ಎಷ್ಟು ಯುಗಗಳು ಮುಂದೆ ಬಂದರೂ ಕೂಡ ಅಂತಹ ಜನಾಂಗದವರಿಗೂ ಕೂಡ ಇದು ಹೊಸತಾಗಿ ಅವರ ಜೀವನವನ್ನ ಸರಿದಾರಿಗೆ ತರುವಂತಹ ಒಂದು ಔಷಧವಾದ್ರಿಂದ ಇದು ಪುರಾಣ ಅಂತಹ ಈ ಆ್ಯಂಟಿಬಯೋಟಿಕ್ ಆ್ಯಂಟಿಬಯೋಟಿಕ್ಸ್ನ ಇವನು ಕೊಡಲಿಕ್ಕೆ ಈಗ ಶುರು ಮಾಡಿದ್ದಾನೆ ಇವನು ಏನ್ ನೋಡ್ತಾ ಇದ್ದಾನೆ ಅಂದರೆ ಏನ್ ನೋಡ್ಬೇಕಾಗಿತ್ತು ಇವನು ಎದುರುಗಡೆ ಅಂತ ಹೇಳಿದ್ರೆ ದುರ್ಬುದ್ಧ ಇವನೇ ಹೇಳ್ಕೊಂಡಿದ್ದಲ್ಲ ದುರ್ಬುದ್ಧಿ ಉಳ್ಳವರಾದಂತಹ ಧೃತರಾಷ್ಟ್ರ ಅವನ ಮಕ್ಕಳು ಹಾಗೂ ಅವರೆಲ್ಲರಿಗೂ ಪ್ರೀತಿಯನ್ನು ಮಾಡಲಿಕ್ಕೆ ಬಂದಂತಹ ಉಳಿದಂತಹ ಹನ್ನೊಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಇರ್ತಕ್ಕಂತಹ ಆ ಸೈನಿಕರು ಅವರೆಲ್ಲರಿಗೂ ಅವನ ಕಣ್ಣಿಗೆ ಕಾಣಬೇಕಾಗಿತ್ತು ಆದರೆ ಕಂಡಿದ್ದೇನು ಯಾರು ಅವ್ರು ಯಾರೂ ಕಾಣ್ತಾ ಇಲ್ಲ ಅವನು ಹೇಗೆ ಟರ್ನ್ ಆಯ್ತದು ಹೇಗೆ ಅವನ ಕಣ್ಣೆದುರುಗಡೆ ಇರ್ತಕ್ಕಂತಹ ಅದೇ ಜನರು ಅದೇ ಪ್ರಪಂಚ ಅದೇ ದೃಶ್ಯ ಹೇಗೆ ಇಲ್ಲಿ ಬದಲಾವಣೆ ಆಗ್ತಾ ಇದೆ ನೋಡಿ ಸ್ಥಿತಾನ್ ಅಲ್ಲಿ ಎದುರುಗಡೆ ನಿಂತಹ ಪಾರ್ಥ ಪಾರ್ಥನು ಯಾರನ್ನು ನೋಡ್ದ ಪಿತೃ ತಂದೆಯರನ್ನು ತಂದೆಯರನ್ನು ಅಂದ್ರೆ ಏನಪ್ಪ ಇಲ್ಲಿ ಪಾಂಡು ಎಲ್ಲಿ ಬಂದಪ್ಪ ಅಂದ್ರೆ ಹಾಗಲ್ಲ ತಂದೆಗೆ ಸಮಾನರಾದಂಥವರನ್ನು ಅಂತ ಅರ್ಥ ಇಲ್ಲಿ ತಂದೆಗೆ ಸಮಾನರಾದಂತಹವರನ್ನು ಅವನು ಕಂಡ ತನ್ನ ಎದುರುಗಡೆ ಅಯ್ಯೋ ನನ್ನ ತಂದೆಯರು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನನ್ನ ತಂದೆಗೆ ಸಮಾನರಾದಂಥವ್ರು ಅಂತ ಪ್ರೀತಿ ಪಾತ್ರರಾದವರೇ ನನ್ನ ಮುಂದೆ ಇದ್ದಾರಲ್ಲ ಅಂತ ಅಥ ಮತ್ತು ನಂತರ ಪಿತಾಮಹಾನ್ ಪಿತಾಮಹ ಇರ್ತಕ್ಕಂಥನೇ ಒಬ್ಬ ಇಲ್ಲಿ ಪಿತಾಮಹಾನ್ ಅಂತ ಬಹು ವಚನ ಯಾಕೆ ಬಳಸಿದ್ದಾರೆ ತಾತಂದಿರನ್ನು ಅಂತ ಬಳಸಿದ್ದಾರೆ ಅಜ್ಜಂದಿರನ್ನು ಅಜ್ಜ ಇರ್ತಕ್ಕಂಥ ಭೀಷ್ಮ ಒಬ್ಬನೇ ಅಲ್ಲಿ ಅಂದ್ರೆ ಭೀಷ್ಮ ಹಾಗೂ ಇನ್ನುಳಿದವರು ಯಾರಯಿನಲ್ಲಿ ಅವನನ್ನು ಸಣ್ಣದರಲ್ಲಿ ತನ್ನ ತೊಡೆಯ ಮೇಲೆ ಎತ್ಕೊಂಡು ಬೆಳೆಸಿದ್ರು ಆಡಿಸಿದ್ರು ಆ ಮಗುವನ್ನ ಅಂತಹ ವಯಸ್ಸಾದಂತಹ ಎಲ್ಲ ಅಜ್ಜನರಿಗೆ ಸಮಾನರಾದಂಥವ್ರನ್ನೆಲ್ಲ ತನ್ನ ಸೇನೆಯ ಎದುರುಗಡೆ ಮುಖಾಮುಖಿಯಾಗಿ ತನಗೆ ಯುದ್ಧಕ್ಕೆ ಸಡ್ಡು ಹೊಡೆಯಲು ನಿಂತವರನ್ನಾಗಿ ನೋಡ್ತಾ ಇದ್ದಾನೆ ಆಚಾರ್ಯಾನೆ ಯಾರನ್ನು ನೋಡ್ತಾ ಇದ್ದಾನೆ ಗುರುತುಲ್ಯರನ್ನು ಗುರುವಿಗೆ ಸಮಾನರಾದಂತಹ ದ್ರೋಣಾಚಾರ್ಯರನ್ನು ಕೃಪಾಚಾರ್ಯರನ್ನು ಮತ್ತು ಇನ್ಯಾರ್ಯಾರು ಅವನಿಗೆ ವೇದವನ್ನ ಬೇರೆ ಬೇರೆ ಶಸ್ತ್ರಾಭ್ಯಾಸವನ್ನ ಹೇಳ್ಕೊಟ್ಟರು ಅವರೆಲ್ಲರೂ ಕೂಡ ಈಗ ಎದುರುಗಡೆ ಯುದ್ಧ ತನ್ನ ಎದುರುಗಡೆ ಯುದ್ಧ ಮಾಡಲಿಕ್ಕೆ ನಿಂತಿದ್ದಾರೆ ಅಂತಹ ಆಚಾರ್ಯರನ್ನು ಮಾತುಲಾನ ಸೋದರ ಮಾವಂದರನ್ನು ತನ್ನ ಸೋದರ ಮಾವಂದರನ್ನು ನೋಡ್ತಾ ಇದ್ದಾನು ಶಕುನಿ ಕೂಡ ಅವನಿಗೆ ಸೋದರ ಮಾವನಾಗಿ ಕಂಡ ಎಂತಹ ಧೂರ್ತ ಶಕುನಿ ಈಗ ಅವನ ಎದುರುಗಡೆ ಇವನು ಕೊಲ್ಲಬೇಕು ಅನ್ನ ಆದರೆ ಅವನು ಕಂಡಿದ್ದೇನೋ ಮಾತುಲಾ, ಅಯ್ಯೋ ನನ್ನ ಮಾವ ದುರ್ಯೋನಿಗೆ ಮಾವನಾದವನು ನನಗೆ ಮಾವನಾಗ್ಲಾರಲೆ ನನಗೂ ಅವನ ಮಾವ ಆ ರೀತಿಯಲ್ಲಿ ಅವನು ಕಾಣ್ತು ಭ್ರಾತೃ ಅಯ್ಯೋ ನನ್ನ ಅಣ್ಣ ತಮ್ಮಂದಿರು ದುರ್ಯೋನ ನನ್ನ ಅಣ್ಣ ಅಲ್ವೇನು ದುಶಾಸನ ಅಣ್ಣ ಅಲ್ವೇನು ವಿಕರಣ ಅವರೆಲ್ಲರೂ ಕೂಡ ನನಗೆ ತಮ್ಮಂದ್ರೆ ಅಯ್ಯೋ ಎಷ್ಟು ಜನ ನೂರಾರು ಜನ ಅಣ್ಣ ತಮ್ಮಂದರು ನನ್ನ ಎದುರುಗಡೆಯಲ್ಲಿ ಈಗ ಹೋರಾಡಲಿಕ್ಕೆ ನಿಂತಿದ್ದಾರಲ್ಲ ಅಂತ ಅವನಿಗೆ ಪುತ್ರ ತನ್ನ ಮಕ್ಕಳಂದರನ್ನು ಅವನಲ್ಲಿ ನೋಡ್ತಾ ಇದ್ದಾನೆ ಇವನು ಮಕ್ಕಳು ಇಲ್ಲಿ ಪಕ್ಕದಲ್ಲೇ ಇದ್ದಾನೆ ಅಭಿಮನ್ಯು ಸುತ ಶ್ರುತ ಸೋಮ ಇವರೆಲ್ಲರೂ ಕೂಡ ಪ್ರತಿಬಿಂಧ್ಯಾದಿಗಳೆಲ್ಲ ಇವನು ಮಕ್ಕಳೇ ಆದ್ರೆ ಎದುರುಗಡೆ ಅವನು ಮಕ್ಕಳು ಕಾಣಿಸ್ತಾ ಯಾರು ದುರ್ಯೋಧನ ಮಕ್ಕಳು ದುಶಾಸನ ಮಕ್ಕಳು ಯಾರು ಎಲ್ಲರೂ ಕೂಡ ತನ್ನ ಮಕ್ಕಳಾಗಿ ಅವನು ಕಾಣಿಸ್ತಾ ಇದ್ದ ಪುತ್ರ ಪೌತ್ರಾನ್ ತನ್ನ ಮೊಮ್ಮಕ್ಕಳನ್ನು ಎದುರುಗಡೆ ನೋಡ್ತಾ ಇದ್ದಾನು ಅಂದ್ರೆ ತನ್ನ ವಯಸ್ಸಿನಲ್ಲಿ ತನ್ನ ಮೊಮ್ಮಕ್ಕಳಿಗೆ ಸಮಾನರಾದಂತಹ ಆ ಹುಡುಗರನ್ನು ಇನ್ನೂ ಬಾಲ್ಯಾವಸ್ಥೆಯಲ್ಲಿ ಯೌವನಕ್ಕೆ ಬರ್ತಾ ಇದ್ದಾರೆ ಇನ್ನೇನು ಹದಿನಾರು ವರ್ಷ ಅಂತಹ ಒಂದು ಇದಕ್ಕೆ ಬಂದು ನನ್ನ ಎದುರುಗಡೆ ಬಿಲ್ ಇದ್ದು ಇಟ್ಕೊಂಡು ಶಸ್ತ್ರಾಸ್ತ್ರವನ್ನು ಇಟ್ಕೊಂಡು ನಿಂತಿದ್ದಾರಲ್ಲ ಇಂತಹ ಪುಟ್ಟ ಹುಡುಗರು ಪೋರರು ಪೌತ್ರಾನ್ ಸಖೀನ್ ಸ್ಥಾ ಸಖೀನ್ ಅಂತ ಹೇಳಿದ್ರೆ ನನ್ನ ಸ್ನೇಹಿತರನ್ನು ಕೃತವರಮಾನಿಗಳು ಇನ್ಯಾರ್ಯಾರಿದ್ದಾರೆಯೋ ಅತ್ಯಂತ ನಾವೆಲ್ಲ ಚಿಕ್ಕನ್ನಲ್ಲಿ ಅತ್ಯಂತ ಸ್ನೇಹದಿಂದ ಒಬ್ಬರಿಗೊಬ್ರು ತಮಾಷೆ ಮಾಡ್ಕೊಂಡಿದ್ದಿತ್ತು ಎಷ್ಟೊಂದು ಬಗೆಯ ಆಟವನ್ನು ಆಡ್ತಾ ಇದ್ವು ನಾವೆಲ್ಲರೂ ಆಗ ಗೆಳೆಯರಾಗಿದ್ವಲ್ಲ ಈಗ ಆ ಎಲ್ಲ ಗೆಳೆಯರೇ ನನ್ನ ಮುಂದೆ ಯುದ್ಧಕ್ಕೆ ಬಂದು ಸಜ್ಜಾಗಿದ್ದಾರಾ ಅಂತ ಅವನಿಗೆ ಅನಿಸ್ತಾ ಇದ್ವಿ ಶ್ವಶೂರಾನ್ ತನ್ನ ಮಾವಂದಿರನ್ನು ಹೆಣ್ಕೊಟ್ಟ ಮಾವಂದಿರನ್ನು ಶ್ವಶೂರಾನ್ ಅಯ್ಯೋ ಎಲ್ಲ ನನ್ನ ಮಾವಂದಿರು ಎಲ್ಲ ಇವನ ಹೆಣ್ಕಟ್ಟು ಮಾವಂದಿರು ಎಲ್ಲ ಪಕ್ಕದಲ್ಲೇ ಇದ್ದಾರೆ ಆದರೆ ಅವರ ಮಾವಂದಿರೂ ಕೂಡ ಇವನ ಮಾವಂದಿರಾಗಿ ಇವನು ಎದುರುಗಡೆ ಕಾಣಿಸ್ತಾ ಇದ್ದಾರೆ ತನಗೆ ಒಳ್ಳೆಯದನ್ನು ಮಾಡಲು ಬಯಸುವವರು ವೆಲ್ ವಿಶರ್ಸ್ ಇವನಿಗೆ ಒಳ್ಳೆಯದಾಗ್ಲಿ ಅಂತ ಯಾರ್ಯಾರು ಅವನ ಬಾಲ್ಯದಲ್ಲಿ ಬೆಯಸಿದ್ರು ಅವರೆಲ್ಲರೂ ಕೂಡ ಅವನಿಗೆ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಆದರೆ ಅವರ ಹಾರ್ಟ್ ಆಗಲೇ ಚೇಂಜ್ ಆಗಿದೆ ಸುಹೃದರಲ್ಲ ಅವರು ದುರ್ಹೃದರು ಅವರ ಹೃದಯ ಕೆಟ್ಟು ಹೋಗಿದೆ ಈಗಾಗಲೇ ದುರ್ಯೋಧನ ಜೊತೆಗೆ ನಿಂತು ಈ ಪಾಂಡವರ ಮುಖ್ಯವಾಗಿ ಅರ್ಜುನನ ಸದೆ ಬಡಿಬೇಕು ಅಂತ ಹೇಳಿ ನಿಂತಿದ್ದಾರೆ ಇವರಲ್ಲೂ ಆದರೆ ಇವ್ರಿಗೆ ಕಾಣಿಸ್ತಾ ಇದೆ ಅವರೆಲ್ಲರೂ ಕೂಡ ನನಗೆ ವೆಲ್ ವಿಷರ್ಸ್ ಅಂತ ನೋಡಿ ಹೇಗೆ ಟರ್ನ್ ಆಗ್ತಾ ಇದೆ ಅಂತ ನಮ್ಮ ವೈರಿಗಳನ್ನು ಕೂಡ ನಮ್ಮ ವೆಲ್ವಿಶರ್ ಆಗಿ ಅವನು ಕಾಣ್ತಾ ಇದ್ದಾನೆ ನಮ್ಮ ಅಪಕಾರಿಗಳನ್ನು ಇದು ಹೇಗೆ ಅಂದ್ರೆ ಅವನ ಬ್ರಹ್ಮಜ್ಞಾನ ಬಂದು ಈ ರೀತಿ ಆಗಿಲ್ಲಲ್ಲ ಬ್ರಹ್ಮಜ್ಞಾನ ಬಂದ್ರೆ ಅಪ್ಪ ಕಾಣಿಸಲ್ಲ ಅಜ್ಜ ಕಾಣಿಸಲ್ಲ ಮಕ್ಕಳು ಕಾಣಿಸಲ್ಲ ಮೊಮ್ಮಕ್ಕಳು ಕಾಣಿಸಲ್ಲ ಏನು ಕಾಣಿಸಲ್ಲ ಪರಮಾತ್ಮ ಒಬ್ಬನೇ ಕಾಣಿಸೋದು ರಿಲೇಟಿವ್ಸ್ ಯಾರು ಕಾಣಿಸೋದೆ ಆದ್ರೆ ಇವನಿಗೆಲ್ಲ ರಿಲೇಟಿವ್ಸ್ ಕಾಣಿಸ್ತಾ ಇದಾರೆ ಪಾಪ ನೋಡಿ ಎಂತಹ ರೀತಿಯ ಬ್ರಹ್ಮಜ್ಞಾನ ಇರ್ಬೋದು ಅವನಿಗೆ ಸುಹೃದಶ್ಚೈವ ಸೇನೆಯೋಹ ಉಭಯೋರಿ ಎರಡು ಸೈನ್ ಸೈನ್ಯಗಳ ಮಧ್ಯದಲ್ಲಿಯೂ ಕೂಡ ಅವನಿಗೆ ನಿಂತಾಗ ಅವನು ಇವರೆಲ್ಲರೂ ತನ್ನ ಸಂಬಂಧಿಕರನ್ನಾಗಿಯೇ ನೋಡ್ತಾ ಇದ್ದಾನೆ ಈಗ ಸಂಬಂಧಿಕರನ್ನಾಗಿ ನೋಡಿದ ಮೇಲೆ ಇನ್ನು ಯುದ್ಧ ಎಲ್ಲಿಂದ ಬಂತು ಯುದ್ಧ ಮಾಡಬೇಕಾಗಿರೋದು ಯಾರ ಬಳಿ ವೈರಿಗಳ ಬಳಿ ಶತ್ರುಗಳನ್ನು ಸದೆಬಡಿಲಿಕ್ಕೆ ಕ್ಷತ್ರಿಯನಾದವನು ಧರ್ಮ ರಕ್ಷಣೆಗಾಗಿ ಧರ್ಮವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಶಸ್ತ್ರವನ್ನ ಕೈಗೆ ತೆಗೆದುಕೊಳ್ಬೇಕು ಆದರೆ ಅದೇ ಮನುಷ್ಯ ಯಾವಾಗ ತನ್ನ ಎದುರುಗಡೆ ತನ್ನ ಹಿತೈಷಿಗಳನ್ನ ಕಂಡ್ರೆ ತನ್ನ ಎದುರುಗಡೆ ತನ್ನ ಸ್ನೇಹಿತರನ್ನ ಕಂಡ್ರೆ ತನ್ನ ಎದುರುಗಡೆ ತನ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನ ತಂದೆಯರನ್ನ ತಾತಂದರನ್ನ ಮಾವಂದಿರನ್ನ ಸೋದರ ಮಾವಂದ್ರನ್ನ ಕಂಡ್ರೆ ಇನ್ನು ಶಿಕ್ಷೆ ಮಾಡುವುದು ಶಿಕ್ಷೆಗೆ ಗುರಿಪಡಿಸುವುದು ಇನ್ನೆಲ್ಲಿಂದ ಬಂತು ಅಲ್ಲಿ ಹೋಯ್ತು ದೊಡ್ಡ ಔಷಧಿ ಮೊಟ್ಟ ಮೊದಲನೇ ಔಷಧಿ ಶ್ರೀ ಕೃಷ್ಣ ಕೊಟ್ಟಿದ್ದ ಆ ಒಂದೇ ಒಂದು ವಾಕ್ಯದಿಂದ ತಾನ್ ಸಮೀಕ್ಷಸ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ ಕೃಪಯ ಪರಯಾವಿಷ್ಟು ವಿಶೀದ್ ಇದಂ ಅಬ್ರವೀತ್ ಈಗ ಸಂಪೂರ್ಣ ಇಳಿದು ಹೋದ ಯಾವ ಒಂದು ವೇಗದಲ್ಲಿ ಬಂದಿದ್ನೋ ಅವನು ಯುದ್ಧ ಮಾಡಲಿಕ್ಕೆ ಈ ಕುರುಕ್ಷೇತ್ರಕ್ಕೆ ಮತ್ತೆ ಯಾವ ಫೋರ್ಸ್ ನಿಂದ ಅವನು ಕೃಷ್ಣನಿಗೆ ಹೇಳಿದ್ನೋ ಏಯ್ ಕೃಷ್ಣ ನನ್ನ ರಥವನ್ನು ಈ ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ನಾನು ನೋಡ್ತೇನೆ ಈ ಎದುರುಗಡೆ ಯಾವ ದುರ್ಬುದ್ಧಿ ಉಳ್ಳಂತಹ ಧೃತರಾಷ್ಟ್ರನ ಮಕ್ಕಳು ನನ್ನಂತಹ ಗಾಂಡೀವಿ ಎದುರುಗಡೆ ಗಂಡಾಗಿ ನಿಂತು ಶಸ್ತ್ರವನ್ನ ಎಸಿತಾರೆ ಯಾರ ಮೊದಲು ಎಸಿತಾರೆ ನಾನು ಅವ್ರ ನೋಡ್ತೇನೆ ನಿಲ್ಲಿಸು ಅಂತ ಯಾವ ಒಂದು ಧಾಟಿಯಿಂದ ಛಾತಿಯಿಂದ ಈಗ ನೋಡಿ ಹೇಗೆ ಹಿಡಿತಾ ಇದೆ ಅವರು ತಾನ್ ಸಮೀಕ್ಷ ಅವರನ್ನು ಚೆನ್ನಾಗಿ ವೀಕ್ಷಿಸಿ ಅಂತ ಬಂತು ಇಲ್ಲಿ ಸಂಜೆ ಹೇಳ್ತಾ ಇದ್ದಾನೆ ಸಮೀಕ್ಷೆ ಅಂದ್ರೆ ಚೆನ್ನಾಗಿ ನೋಡಿ ಅಂತ ಚೆನ್ನಾಗಿ ಏನು ನೋಡೋದು ಅವನ್ನ ಹುಟ್ಟಿದಾಗಿಂದ ಅವ್ರನ್ನೆಲ್ಲೋ ನೋಡ್ಲಿಲ್ವೇನು ಆದ್ರೆ ಇಲ್ಲಿ ಏನು ಹೇಳಲಿಕ್ಕೆ ಸಂಜೆ ಬಯಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಒಂದು ಪಕ್ಷಪಾತದ ಕಣ್ಣಿನಿಂದ ನೋಡಿದ ಅಂತ ಯಾರು ಧರ್ಮವನ್ನು ಎತ್ತಿ ಹಿಡಿಬೇಕೋ ಸ್ವಧರ್ಮದಲ್ಲಿ ಇರಬೇಕೋ ಆತ ಪಕ್ಷಪಾತದ ಕಣ್ಣುಗಳನ್ನ ಇಡಬಾರ್ದು ಒಬ್ಬ ಲಾಯರ್ ಇರ್ತಾನೆ ಅವನ ಮಗ ಲೋಕಾಯುಕ್ತದಿಂದ ಬಂಧಿತನಾಗಿರ್ತಾನೆ ಅವನಿಗೀಗ ಬೇಲ್ ಕೊಡಬೇಕೇ ಬೇಡವೇ ಯಾವ ದೃಷ್ಟಿಯನ್ನು ಅವ್ನು ನೋಡಬೇಕು ಅಯ್ಯೋ ನನ್ನ ಮಗ ಬೇಲ್ ಕೊಟ್ಬಿಡೋಣ ಹೇಗಾದ್ರೂ ಮಾಡಿ ಬಿಡಿಸ್ಬಿಡೋಣ ಜಡ್ಜ್ ಜಡ್ಜ್ ಸ್ಥಾನದಲ್ಲಿದ್ದಾನೆ ಹಾಗೆ ಮಾಡಬೇಕೆ ಅಥವಾ ಹೋಗ್ಲಿ ಮಗ ಅಲ್ಲ ಅಯ್ಯೋ ನನಗೊಂದು ಸೂಟ್ ಕೇಸ್ ಕೊಟ್ಬಿಟ್ಟ ಅವನಿಗೆ ಬೇಲ್ ಕೊಟ್ಬಿಡೋಣ ಅಂಥೇಳಿ ಆ ಒಂದು ದೃಷ್ಟಿಯನ್ನು ಇಟ್ಕೊಳ್ಬೇಕೆ ಸುಹೃದ ಯಾಕೆಂದ್ರೆ ನನಗೆ ಒಳ್ಳೇದು ಮಾಡು ಬಯಸ್ದು ಇದರಿಂದ ಏನಾಯಿತು ನನ್ನ ಸ್ವಧರ್ಮ ನಾಶ ಆಯಿತು ಧರ್ಮ ನೆಲಕ್ಕೆ ಬಿತ್ತು ನೆಲಕ್ಕೆ ಈ ಪಕ್ಷಪಾತದ ದೃಷ್ಟಿಯಿಂದ ಈ ಮೋಹದಿಂದ ಇದ್ದಂತಹ ಈ ಪಕ್ಷಪಾತದ ದೃಷ್ಟಿಯಿಂದ ಅಲ್ಲಿ ನ್ಯಾಯ ಅನ್ಯಾಯವಾಯಿತು ಯಾವಾಗ ನಾನು ಸಂಬಂಧಿಕರನ್ನು ನೋಡ್ತೇನೆಯೋ ನನಗೆ ಬೇಕಾದವರು ಇವರು ಮಾತ್ರ ನನಗೆ ಬೇಕಾದವರು ಅವರಲ್ಲ ಅವರೆಲ್ಲ ಬೇಡವಾ ಅವರೆಲ್ಲ ಇನ್ಯಾರೋ ಮಕ್ಕಳ ಇವರಿಷ್ಟು ಮಾತ್ರ ನಮ್ಮ ನೆಂಟರಿಷ್ಟ ಅನ್ನುವಂತಹ ಒಂದು ದೃಷ್ಟಿಯಿಂದ ನೋಡಿದಾಗ ಇಲ್ಲಿ ಪಕ್ಷಪಾತ ಪಕ್ಷಪಾತದ ರಾಜಕೀಯ ಆಗ ಆ ಸ್ವಧರ್ಮವನ್ನು ಆ ಕ್ಷಾತ್ರ ಧರ್ಮವನ್ನು ಸರಿಯಾಗಿ ಮಾಡಲಿಕ್ಕೆ ಆಗುವುದಿಲ್ಲ ಎಲ್ಲ ನಷ್ಟವಾಗುತ್ತೆ ಅದಾಗಿದೆ ಅದೇನೆ ಅವನು ಹೇಗೆ ನೋಡ್ಬೇಕು ಆ ರೀತಿಯಲ್ಲಿ ನೋಡ್ಲಿಲ್ಲ ಎಲ್ಲರನ್ನು ಕೂಡ ಚೆನ್ನಾಗಿ ಅವರೆಲ್ಲರೂ ನನ್ನ ಬಂಧುಗಳೇ ಅನ್ನುವಂಥ ರೀತಿಯಲ್ಲಿ ನೋಡಿದ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಕೌಂತೆಯ ಆ ಕೌಂತೆಯನು ಆ ಅರ್ಜುನನು ಅವಸ್ಥಿತಾನ ಬಂಧು ಅಲ್ಲಿ ನೆರೆದಿದ್ದಂತಹ ಎಲ್ಲ ಬಂಧುಗಳನ್ನು ನೋಡಿದ ಶತ್ರುಗಳನ್ನು ಅಲ್ಲ ಬಂಧುಗಳನ್ನು ನೋಡಿದ ಕೃಪಯ ವರಯಾವಿಷ್ಟ ಒಮ್ಮೆ ಈ ಕಣ್ಣಿಗೆ ಶತ್ರುಗಳು ಕಾಣುವುದು ಬದಲು ಆತ ತಾಯಿಗಳು ಕಾಣುವುದು ಬದಲು ಬಂಧುಗಳು ಕಂಡ್ರೆ ಆ ಮನಸ್ಸೇನಾಗುತ್ತೆ ಅನ್ನೋದು ಇಲ್ಲಿದೆ ಸೈಕಾಲಜಿ ಕೃಪಯ ಪರಯಾವಿಷ್ಟ ಅಪಾರವಾದಂತಹ ದಯೆಯಿಂದ ಕರಗಿ ಆ ಕೃಪೆಯಿಂದ ದಯೆಯಿಂದ ಕರಗಿ ಅದರಿಂದ ಅವಿರ್ಭೂತನಾಗಿ ಅವಿಷ್ಟ ವಿಷೀದನ್ ಒಮ್ಮೆ ಮನಸ್ಸಿನಲ್ಲಿ ಆ ದಯೆ ಅಂತ ಬಂತು ಈ ದಯೆ ಅಂತಕ್ಕಂಥದ್ದು ನೋಡಿ ಅದನ್ನೇ ಶ್ರೀರಾಮಕೃಷ್ಣರು ಹೇಳೋದು ಇಲ್ಲಿ ನಿಜವಾಗಿಯೂ ಕೃಪಾ ಅಂತ ಹೇಳಿದ್ರೆ ದಯೆ ಅಂತ ಹೇಳಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಆದರೆ ಸರಿಯಾಗಿ ನಾವು ಇದನ್ನು ನೋಡಿದ್ರೆ ಇದು ದಯೆ ಅಲ್ಲ ಮಾಯೆ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಯಾವ ಒಂದು ಆ ಜ್ಞಾನದಿಂದ ಆ ಹೃದಯ ತುಂಬಿ ಈ ಸಂಸಾರದಲ್ಲಿ ಕಷ್ಟಪಡ್ತಕ್ಕಂತಹ ಜೀವಿಗಳನ್ನು ನೋಡಿದಾಗ ಆ ಮಹಾಪುರುಷನಿಗೆ ಮಹಾತ್ಮನಿಗೆ ಯಾವ ಒಂದು ಫೀಲಿಂಗ್ ಬರ್ತದೆಯೋ ಅದು ನಿಜವಾದ ದಯೆ ಅದು ಮಾತ್ರ ದಯೆ ಹಾಗಿದ್ರೆ ಉಳಿದಿದ್ದೆಲ್ಲ ಏನು ಅಂದರೆ ಮಾಯೆ ಮೋಹದಿಂದ ಕೂಡಿದಂತಹ ಮಾಯೆ ಇಲ್ಲ ಆಗಿದ್ದು ಅದೇನೆ ಕೃಪಾ ಅಂತ ಹೇಳಿದ್ರೆ ಮಾಯಿ ಮಾಯೆಯಿಂದ ಅವಿಷ್ಟನಾದಂತಹ ಅರ್ಜುನನು ಆ ಮಾಯೆ ಒಂದ್ಸರಿ ತಲೆಯನ್ನು ಆ ಮನಸ್ಸನ್ನ ಆವಿಷ್ಟ ಅದು ಮೇಲುಗಡೆ ಇದು ಕೂತ್ಕೊಂಡಂತೆ ಯಾರು ಶನಿದೇವರು ಹನುಮಂತನ ತಲೆ ಮೇಲೆ ಕೂತ್ಕೊಂಡಂತೆ ಹಾಗೆ ಹನುಮಂತನ ಕೂತ್ಕೊಂಡ್ರೆ ಅವನಿಗೆ ಇದಾಗೋಯ್ತು ಏನಾಯಿತು ಸುಸ್ತಾಗಿ ಅವ್ನು ಓಡೋದ ಬೇಡ ಅಂತ ಹೇಳಿ ಆದರೆ ನಮ್ಮ ತಲೆ ಮೇಲೆ ಕೂತ್ಕೊಂಡ್ರೆ ಅದಕ್ಕೆ ಕುಸ್ತೇ ಬರ್ತೇವೆ ಅವನಿಗೆ ಹಾಗೆ ಇಲ್ಲಿ ಅರ್ಜುನ ಒಬ್ಬ ನಮ್ಮ ನಿಮ್ಮ ತರ ಒಬ್ಬ ಅಧಿಕಾರಿ ಏನು ನಮ್ಮಲ್ಲಿ ಸ್ವಲ್ಪ ಉತ್ತಮ ಅಂತ ಹೇಳ್ಬೋದು ಅವನು ತಲೆ ಮೇಲೆ ಕೂತ್ಕೊಂಡು ಬಿಟ್ಟ ಅವನು ಒಮ್ಮೆ ಕೂತ್ಕೊಂಡ ಮೇಲೆ ಏನಾಯಿತು ವಿಷೀದನ್ ಹೀಗೆ ಕುಸ್ತು ಹೋದ ಅವನು ಅಯ್ಯೋ ನಾನು ಇವರು ನನ್ನ ಎದುರುಗಡೆ ಯಾರಿದ್ದಾರೆ ನಾನು ಏನು ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೇನೆ ನಾನು ತಪ್ಪು ಮಾಡ್ತಾ ಇದ್ದೀನ ಅಂತ ಸಂಶಯ ಉತ್ಪತ್ತಿ ಆಯಿತು ಯಾವ ಧರ್ಮ ಬುದ್ಧಿಯಿಂದ ಅವನು ಬಂದನೋ ಈ ಯುದ್ಧವನ್ನು ಶುರು ಮಾಡಿದ್ನೋ ತನ್ನ ಅಣ್ಣನಿಗೆ ಧರ್ಮಪುತ್ರನಾದಂತಹ ಯುದಿಷ್ಠನಿಗೆ ಅಷ್ಟು ಬುದ್ಧಿವಾದ ಹೇಳಿದ್ನೋ ಅವನು ಈಗ ವಿರುದ್ಧ ಹೊಡಿತಾ ಇದ್ದಾನೆ ಎದುರುಗಡೆ ಹೊಡಿತಾ ಇದ್ದಾನೆ ವಿಷೀಧನ್ ಕುಸ್ತು ಹೋದ ಮನಸ್ಸಿನಲ್ಲಿ ಕುಸ್ತು ಹೋದ ಕುಸ್ತು ಹೋಗಿ ಅಬ್ರವೀ ಈ ರೀತಿಯಲ್ಲಿ ಬಾಯಿ ತೆಗೆದು ಈಗ ಏನೇನು ಅವನು ಬಾಯಿ ತೆಗೆದ್ನೋ ಅದೆಲ್ಲವೂ ಕೂಡ ಈ ಸೈಕೋಥೆರಪಿಗೆ ಬೇಕಾಗಿರುವಂತಹ ವಿಷಯಗಳು ನಮಗೆ ಸೈಕೋಥೆರಪಿಗೆ ಬೇಕಾಗುವಂತಹ ವಿಷಯಗಳು ಅದನ್ನ ಈಗ ಅರ್ಜುನ ಹೇಳ್ತಾ ಇದ್ದಾನೆ ಏನದು ಹೇಳ್ದ ಅರ್ಜುನ ಉಚ ತ್ರಿಷ್ಟೇವ್ ಸ್ವಜನಂ ಕೃಷ್ಣ ಸಮಿತಿ ಮಮ ಗಾತ್ರಿ ಮುಖಂಚ ಪರಿಶಿಷ್ಯತಿ ಕೃಷ್ಣ ಕೃಷ್ಣ ಅಂದ್ರೆ ಯಾರನ್ನ ನೋಡಿದ ತಕ್ಷಣ ಮನಸ್ಸು ತನ್ನಿಂತಾನೇ ಅವನ ಬಳಿಗೆ ಆಕರ್ಷಿತವಾಗುತ್ತದೆಯೋ ಎಳೆಯುತ್ತಾನೆಯೋ ತನ್ನ ಬಳಿಗೆ ಅವನೇ ಕೃಷ್ಣ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಯಾವ ಪ್ರಿಯತ್ವವಿದೆಯೋ ಈ ಜೀವಿ ನನಗೆ ಪ್ರಿಯ ಈ ವಸ್ತು ನನಗೆ ಪ್ರಿಯ ಇದು ನನಗೆ ಪ್ರಿಯ ಅದು ನನಗೆ ಪ್ರಿಯ ಆ ಎಲ್ಲ ನನಗೆ ಪ್ರಿಯ ಪ್ರಿಯ ಅಂತ ಅನ್ಸುತ್ತಲ್ಲ ಅದೆಲ್ಲದ್ರೂ ಒಳಗೆ ಕೃಷ್ಣ ಇರೋದ್ರಿಂದ ಮಾತ್ರ ಪ್ರಿಯ ಯಾವಾಗ ಆ ವಸ್ತುಗಳಿಂದ ಕೃಷ್ಣ ಹೊರಟು ಹೋಗ್ತಾನೆಯೋ ಆಗ ಆ ವಸ್ತುವಿಗೆ ಆಕರ್ಷಣೆ ಮಾಡುವಂತ ಶಕ್ತಿ ಹೊರಟೋಗುತ್ತೆ ಎಳೆಯುವಂತಹ ಶಕ್ತಿ ಹೊರಟೋಗುತ್ತೆ ಎಳೆಯುವಂತಹ ಶಕ್ತಿ ಹೊರಟೋದ್ಮೇಲೆ ನಾವೇನ್ ಮಾಡ್ತೇವೆ ಹ್ಯಾ ಛಿತ್ ಬೇಡ ಇದು ನನಗೆ ಬೇಡ ನನಗೆ ಛಿತ್ ಅಂತ ಹೇಳ್ತೇವೆ ಇದು ಬೇಡ ನಾಯಿ ಅಂತ ತನಕ ಇದು ನನಗೆ ಬೇಕು ಇದು ನನಗೆ ಬೇಕು ಅದು ಆ ಕೃಷ್ಣನ ಅರ್ಥ ಎಲ್ಲರಿಂದೂ ಕೂಡ ಬಯಸಲ್ಪಡುವವನೇ ಕೃಷ್ಣ ಆಕರ್ಷಿತನಾಗುವನು ಕೃಷ್ಣ ಹೇ ಕೃಷ್ಣ ಎಲೋ ಕೃಷ್ಣನೇ ನನ್ನ ಮನಸ್ಸನ್ನು ನೀನೀಗ ಸೂರೆಕೊಂಡಿದ್ದ್ಯಾ ಯಾಕೆ ಅಂತ ಹೇಳಿದ್ರೆ ನಿಜವಾಗಿಯೂ ಸ್ನೇಹಿತ ನೀನು ಕಷ್ಟ ಕಾಲದಲ್ಲಿ ಈಗ ನನಗೆ ನೀನೇ ಒಬ್ಬನೇ ಈಗ ನನ್ನ ಪಕ್ಕದಲ್ಲಿರುವವನು ಬೇಕಾಗಿದೆ ನೋಡಿ ಹೇಗೆ ಈಗ ಎಲ್ಲೋ ಕೃಷ್ಣ ನನ್ನ ರಥವನ್ನು ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸು ಅಂತ ತೆಗೆದುಕೊಂಡು ಹೇಳಿದವನು ಈಗ ಇಂತಹ ಸಮಯದಲ್ಲಿ ಅವನೇ ಬೇಕಾಗಿದೆ ಹಿಡ್ಕೊಳಕ್ಕೆ ಯಾಕೆ ಹಿಡ್ಕೊಳಕ್ ಬೇಕಾಗಿದೆ ಅಂದರೆ ಮುಂದೆ ಹೇಳ್ತಾ ಇದ್ದು ಏನಾಗ್ತಾ ಇದೆ ಅಂತ ದೃಷ್ಟ ಇಮಂ ಸ್ವಜನಂ ಈ ನನ್ನ ಸ್ವಜನರನ್ನ ನನ್ನವರೇ ಆದಂತಹ ನನ್ನ ಎದುರುಗಡೆ ಇರತಕ್ಕಂತಹ ನನ್ನ ಬಂಧು ನೋಡಿ ಅದು ಎಂತಹ ಯುಯುತ್ಸುಂ ಸಮಪಸ್ಥಿತಂ ಯುದ್ಧಕ್ಕೆ ಯುದ್ಧ ಮಾಡಲು ಉತ್ಸುಕರಾಗಿ ಯುದ್ಧ ಮಾಡಲು ಬಯಸುವವರಾಗಿ ಇಲ್ಲಿ ನಡೆದಿರುವಂತಹ ನನ್ನ ಸ್ವಜನನ್ನ ನಾನು ನೋಡಿ ಮಮ ನನ್ನ ಶರೀರದ ಅವಯವಗಳು ಏನಾಗ್ತಾ ಇದೆ ಸೀದಂತಿ ಕುಸಿದು ಹೋಗ್ತಾ ಇದೆ ಪರಮಾತ್ಮ ನನ್ನ ಅವಯವಗಳು ಕುಸಿಯುತ್ತಾ ಇದೆ ಕುಂದುತ್ತಾ ಇದೆ ನೋಡಿದ್ರು ಸೈಕಲಾಜಿಕಲ್ ಎಫೆಕ್ಟ್ ಇಂದ ಫಿಸಿಯೋಲಾಜಿಕಲ್ ಎಫೆಕ್ಟ್ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂದರೆ ಇದೆ ಟೆನ್ಷನ್ನು ಮತ್ತು ಸ್ಟ್ರೆಸ್ಸು ಅರ್ಜುನನಿಗೆ ಇಲ್ಲಿ ಶುರುವಾಯಿತು ಈಗ ಅವನಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬೇಕಾಗಿದೆ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಆರ್ಡಿನರಿಯಲ್ಲಿ ಇಲ್ಲೆಲ್ಲ ಮಾಡ್ತಾರಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥೆರಪಿ ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒಂದು ಒಂದು ಸ್ಪೀಚ್ ಹೊಡೆದು ಬಿಟ್ಟರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪಾಪ ಅವ್ರದ್ದು ಆಗೋಗ್ಬಿಡುತ್ತೆ ಅಂತ ಇವರು ತಿಳ್ಕೊಂಡಿದ್ದಾರೆ ಪಾಪ ಅವರು ಆ ಸ್ಟ್ರೆಸ್ಸನ್ನು ಇಡೀ ಜೀವನ ಪರ್ಯಂತ ಹೊತ್ಕೊಂಡು ಬಂದಿದ್ದಾರೆ ಇವರು ಒಂದು ಕ್ಲಾಸು ಎರಡು ಗಂಟೆ ಕ್ಲಾಸ್ ಮಾಡಿದ ತಕ್ಷಣ ಆ ಸ್ಟ್ರೆಸ್ನ ಅವರಲ್ಲಿ ಬಿಟ್ಬಿಟ್ಟು ಹೊರಟು ಹೋಗ್ತಾರಾ ಯಾವತ್ತೂ ಹೊರಟೋಗುದಿಲ್ಲ ಎಲ್ಲಿ ತನಕ ಅವ್ರ ಜೀವನ ಚೇಂಜ್ ಆಗೋದಿಲ್ವೋ ಅಲ್ಲಿಯ ತನಕ ಆ ಸ್ಟ್ರೆಸ್ನ ಹಾಗೆ ಹೊತ್ಕೊಂಡು ಹೋಗ್ತಾರಷ್ಟೇ ಪಾಪ ಅವ್ರ ಕಿಸೆ ಖಾಲಿ ಆಗಿದ್ದೇ ಆಗಿದೆ ಇವರು ಏನು ಬೇಕಾದರೂ ಸುದರ್ಶನ ಕ್ರಿಯೆ ಮಾಡ್ಕೊಳ್ಳಿ ಅಥವಾ ಏನು ಬೇಕಾದರೂ ನಾಲ್ಕು ಸಾವಿರ ಚಾರ್ಜ್ ಮಾಡಲಿ ಹತ್ತು ಸಾವಿರ ಚಾರ್ಜ್ ಮಾಡಲಿ ನಾಲ್ಕು ದಿವಸ ಮಾಡಲಿ ಹೈಸ್ ಏಳು ಏನೋ ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ಮಾಡಲಿ ಅಥವಾ ಇನ್ಯಾದ್ರೂ ಓಪನ್ ಡೆಲ್ಲಿ ಪ್ಯಾರೇಡ್ ಸ್ಟೇಡಿಯಮಲ್ಲಿ ಆದರೂ ಮಾಡಲಿ ಏನು ಮಾಡಿದ್ರು ಕೂಡ ಸ್ಟ್ರೆಸ್ ಅನ್ನೋದು ಎಲ್ಲಿ ತನಕ ಜೀವನ ಅವನು ಯಾವ ರೀತಿ ನಡೆಸ್ಕೊಂಡು ಬಂದಿದ್ನೋ ಅದನ್ನು ಚೆನ್ನಾಗಿ ಆ ವೈದ್ಯ ಪರೀಕ್ಷೆ ಮಾಡಿ ಅನಲೈಸ್ ಮಾಡಿ ಪ್ರತಿಯೊಬ್ಬನ ಜೀವನ ಒಂದೇ ರೀತಿಯಲ್ಲಿ ಬೆಳ್ಕೊಂಡು ಬಂದಿಲ್ಲ ಪ್ರತಿಯೊಬ್ಬ ಜೀವ ವ್ಯಕ್ತಿಯ ಜೀವನವು ಕೂಡ ಹಲವಾರು ರೀತಿಯಲ್ಲಿ ಬೆಳ್ಕೊಂಡು ಬಂದಿದೆ ತುಂಬ ಕಾಂಪ್ಲೆಕ್ಸು ಈ ಮನುಷ್ಯ ಇದಾನಲ್ಲ ಅವನನ್ನು ಅಧ್ಯಯನ ಮಾಡುವುದು ಎಲ್ಲ ಅಧ್ಯಯನಗಿಂತಲೂ ಕಷ್ಟ ಮನುಷ್ಯನನ್ನು ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ ಹೇಳಬೇಡಿ ಇವನ್ನ ಅರ್ಥ ಮಾಡ್ಕೊಂಡೆ ನಾನು ಅಂತ ಯಾವತ್ತು ನೀವು ಅರ್ಥ ಮಾಡ್ಕೊಂಡಿಲ್ಲ ಏನು ಅರ್ಥ ಮಾಡ್ಕೊಂಡಿಲ್ಲ ಭಗವಂತನ ಅರ್ಥ ಮಾಡ್ಕೊಡು ಅತ್ಯಂತ ಸುಲಭ ಇಮ್ಮಿಡಿಯೇಟ್ ಆಗಿ ಅರ್ಥ ಮಾಡ್ಕೊಡೋದು ಯಾಕಂದ್ರೆ ಭಗವಂತ ಅಷ್ಟು ಸರಳ ಅವನು ಮಗು ಅವನು ಅಷ್ಟೇ ಮನುಷ್ಯ ಇದಾನಲ್ಲ ಅವನು ಎಲ್ಲ ಸಂಕೀರ್ಣ ಏನು ಕಾಂಪ್ಲೆಕ್ಸಿಟಿ ಅಂತ ಹೇಳ್ತಾರಲ್ಲ ಅದರ ಒಟ್ಟು ಮೊತ್ತವೇ ಮನುಷ್ಯ ಇವತ್ತು ಈ ರೀತಿ ಇರ್ತಾನೆ ನಾಳೆ ಅವನ ಮುಖ ಇನ್ನೊ ಇನ್ಯಾವುದೋ ರೀತಿಯಲ್ಲಿ ಚೇಂಜ್ ಆಗುತ್ತೆ ಇವತ್ತು ಈ ರೀತಿಯಲ್ಲಿ ನನಗೆ ಅನುಕೂಲಕರವಾಗಿರ್ತಾನೆ ನಾಳೆ ನನಗೇನೋ ಹಿಂದಿಯಲ್ಲಿ ಬತ್ತಿ ಇಟ್ಟಿರ್ತಾನೆ ಹೌದು ಎಲ್ಲ ನಮ್ಮ ಜೀವನದಲ್ಲಿ ನಮಗೆ ದಿನನಿತ್ಯ ಬೆಳಿಗ್ಗೆ ಏಳು ದ್ರಿಂದ ರಾತ್ರಿ ಮಲಗುವವರೆಗೆ ನಮ್ಮ ಜೀವನದಲ್ಲಿ ನಮಗೆ ಅನುಭವ ಬರ್ತಾ ಇರುತ್ತೆ ನಾವು ಹೇಳದೇ ಹೋಗ್ಬೋದು ಹೇಳದೇ ಇರ್ಬೋದು ಅಷ್ಟು ಸಂಕೀರ್ಣ ಆದ್ರಿಂದ ಎಲ್ಲರಿಗೂ ಒಂದೇ ರೀತಿಯಾದಂತಹ ಮೆಡಿಸಿನ್ ಇಲ್ಲ ಒಂದೇ ರೀತಿಯಾದಂತಹ ಸೊಲ್ಯೂಷನ್ ಇಲ್ಲ ಆದರೆ ನಾವು ಎಷ್ಟು ಬ್ಯುಸಿ ಅಂತ ಹೇಳಿದ್ರೆ ಡಾಕ್ಟರ್ಸು ಪಾಪ ಏನು ಮಾಡೋದು ಎಷ್ಟು ಜನಕ್ಕೆ ಎಷ್ಟು ಮೆಡಿಸಿನ್ಸ್ ಬರ್ಕೊಡೋದು ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಬ ಬರ್ಕೊಡ್ರಿ ಅಂತ ಏನೋ ಆ್ಯಂಟಿ ಡಿಪ್ರೆಸನ್ಸ್ ಬರ್ಕೊಡ್ರಿ ಅಂತ ಅವ್ರ ಪಾಪ ಆ್ಯಂಟಿ ಡಿಪ್ರೆಸೆಂಟ್ ಆ್ಯಂಟಿ ಡಿಪ್ರೆಸೆಂಟ್ ತಿಂದು ತಿಂದು ತಿಂದು ಹೀಗೆ ಮಂಕಾಗಿ ಹಿಂಗೆ ಕೂತಿರ್ತಾರೆ ಹಬ್ಬ ಟೆನ್ಷನ್ ರಿಲೀಸ್ ಆಯಿತು ಅಂತ ಯಾರಿಗೆ ಟೆನ್ಷನ್ ರಿಲೀಸ್ ಆಗಿತ್ತು ಪಾಪ ಯಾರೂ ಟೆನ್ಷನ್ ರಿಲೀಸ್ ಆಗಿಲ್ಲ ಟೆನ್ಷನ್ ಇನ್ಕ್ರೀಸ್ ಆಗಿದೆ ಆದ್ರಿಂದ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಅಷ್ಟು ಸುಲಭ ಅಲ್ಲ ಇದನ್ನ ನೋಡಿ ಯಾವ ರೀತಿಯಲ್ಲಿ ಶರೀರದಲ್ಲಿ ಅವನು ಹೇಳ್ತಾ ಇದ್ದಾನೆ ನನ್ನ ಶರೀರ ಕುಸಿತಾ ಇದೆ ಈಗ ಮುಖಂಚ ಪರಿಶುಷ್ಯತೆ ನನ್ನ ಮುಖ ಒಣಗಿ ಹೋಗ್ತಾ ಇದೆ ಅಂತೆ ಅವನಿಗೆ ಸ್ವರ್ಗೆ ಹೋಗ್ತಾ ಇದೆ ಅನ್ನ ಮುಖ ಎಂತ ಬ್ರೈಟ್ ಫೇಸ್ಟ್ ಅವನು ಆ ಅರ್ಜುನ ಅಂತಕ್ಕಂಥ ಹೆಸರೇ ಅರ್ಜುನ ಅರ್ಜುನ ಅಂದ್ರೆ ಏನ್ ಗೊತ್ತಾ ಅತ್ಯಂತ ಹೊಳೆಯುವಂತಹ ವರ್ಣದವನು ಸುವರ್ಣಮಯವಾದಂತಹ ಶರೀರ ಕೇವಲ ಬೆಳ್ಳೆಗೆ ಅಲ್ಲ ಸುವರ್ಣಮಯವಾದಂತಹ ಶರೀರ ಕಾಂತಿ ಹೊರಸೂಸ್ತಾ ಇತ್ತು ಅವನ ಶರೀರದಿಂದ ಅದಕ್ಕೆ ಅರ್ಜುನ ಅಂತ ಹೆಸರು ಅಂತಹ ಶರೀರ ಇವತ್ತೇನಾಗ್ತಾ ಇದೆ ಒಳಗಡೆ ನಡೀತಾ ಇರುವಂತಹ ಯಾವ ಕಾನ್ಫ್ಲಿಕ್ಟ್ ಇದೆಯೋ ಅದರಿಂದ ಪರಿಶಿಷ್ಯತಿ ಅಂತ ಹೇಳ್ತಾ ಇದೆ ಒಣಗೋಗ್ತಾ ಇದೆ ನೋಡುವ ಕೃಷ್ಣ ಅಂತ ಅವನಾಗಲೇ ನೋಡಿದ್ದ ಒಣಗುತ್ತೆ ಮರಯ್ಯ ನೀನೇನು ಹೆದರಬೇಡ ನಾನಿದೀನ್ ನಿನಗೆ ಸರಿಯಾದ ಔಷಧಿ ಕೊಡ್ತೇನೆ ಇನ್ನೂ ಹೇಳು ಇನ್ನೇನೇನು ಹೇಳ್ಬೇಕು ಹೇಳು ಅಂತ ಹೇಳ್ತಾನೆ ಇನ್ನೇನೇನು ಹೇಳ್ತಾನೆ ಅನ್ನೋದನ್ನ ನಮ್ಮ ಮುಂದಿನ ಉಪನ್ಯಾಸದ ನೋಡೋಣ ಪೂರ್ಣಮದಃ ಪೂರ್ಣಮದ ಪೂರ್ಣಾಪೂರ್ಣಮು ಪೂರ್ಣಸ್ಯ ಪೂರ್ಣಮದಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿ ಶಾ ಿ ಶಾಂತಿ ಹರಿ ಓಂ ತತ್ಸತ್ ಶ್ರೀಕೃಷ್ಣರ್ಪಣಮಸ್ತು Thank mm -hmm. you.